ಹರಿರಚಿತ್ಯದೇವಕೈ ಪರಮಗುರು ಸಜ್ಜಾನ ನಿಖಿಲಗುಣಗಣಾನೋ ನಿತ್ಯುಕ್ತೋಷ ಸರಸಿ ಜನಯನಸೌ ಶ್ರೀಪತಿರ್ಮನೋನ ವ್ಯಾಯ ಭಯ ಶ್ರೀಷಾ ಗುಣರಾಶೇ ಸದ್ಯ ಶುದ್ಧ ನಮೋ ನಮಃ ಅಭ್ರಮಂ ಭಂಗರಹಿತ ಅಜರಂ ವಿಮಲ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರವಹ ನಾರಾಯಣ ಸುರಗುರಂ ಜಗದೇಖನಾಥಂ ಭಕ್ತಪ್ರಿಯ ಸಕಲಲೋಕನಮಸ್ಕೃತುಣ್ಯವರ್ಚಿತ ಭಂ ವಿಪು ಮಾಧ್ಯಮೀಶಂ ವಂದೇ ಭವ್ರಮಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವ ಸರಸ್ವತೀ ವ್ಯಾಸ ತತೋ ಜಯ ಮುದೀರೇತ್ ದೇವಾರಾಯಣಂ ನವಾಷವಿವರ್ಜಿತ ಪರಿಪೂರ್ಣ ಗುರುಂಚ್ ಪಕ್ಷಾಭಿರೀಗುರುಭ್ಯೋ ನಮಃ ಹರಿ ಓಂ ಉದ್ಧರೇದಾತ್ಮನಾತ್ಮ ನಾತ್ಮನ ನಮಸ್ತೆ ಅಂತ ಅಲ್ಲಿ ಭಗವಂತನನ್ನ ಭಗವದನುಗ್ರಹದಿಂದ ಭಗವಂತನಲ್ಲೇ ಮನಸ್ಸನ್ನಿಟ್ಟು ವಿಶೇಷ ಕಡೆಗೆ ಮನಸ್ಸನ್ನಿಡ್ದೇನೆ ಾನ ಮಾಡಿ ಭಗವಂತನ ಭಕ್ತಿ ಧ್ಯಾನ ಯೋಗದಿಂದ ಭಕ್ತಿಯಿಂದ ಒಲಿಸಿಕೊಳ್ಳಬೇಕು ಅವನನ್ನು ಒಲಿಸಿಕೊಳ್ಳಿಲ್ಲ ಅಂದರೆ ಅವರೇ ನಮಗೆ ಬಂಧಕ ಆಗಿಬಿಡ್ತಾನೆ ಒಲಿಸಿಕೊಂಡ್ರೆ ಅವನ ಮೋಚಕನಾಗಿ ಅನುಗ್ರಹ ಮೋಚಕನಾಗ್ತಾನೆ ಅಂತ ಹಿಂದೆ ದೇವರ ದೇವರಲ್ಲಿರುವಂತಹ ಮನಸ್ಸು ಅಂದರೆ ದೇವರ ಧ್ಯಾನ ಅದು ನಮಗೆ ಕಾರಕೆ ಹೇಳಿದ ಆ ಧ್ಯ ಯೋಗವನ್ನ ಉಪಾಯವನ್ನ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಬೇಕಾದ ಆ ಧ್ಯಾನ ಯೋಗವನ್ನ ಹೇಗೆ ಮಾಡಬೇಕು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಯಾಕೆ ಅಂತ ಹೇಳಿದ್ರೆ ಭಗವಂತನ ಧ್ಯಾನ ಭಗವಂತನ ಸ್ಮರಣೆ ಇಡೀ ಭಾಗವತ ಧರ್ಮವನ್ನ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಗುರುತಿಸಲಾಗಿದೆ ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ ಅಷ್ಟೇ ಅಲ್ಲ ಆ ಭಗವಂತನ ಧ್ಯಾನ ಯೋಗ ಇಡೀ ಧರ್ಮದಲ್ಲಿ ಹಿರಿಯ ಧರ್ಮ ಅದು ಭಾಗವತ ಧರ್ಮ ಸ್ವರ್ತವ್ಯ ಸತತಂ ವಿಷ್ಣು ನಾವು ವಿಸ್ಮರ್ತವ್ಯೋ ಜಾತಚಿತು ಅಂತ ಹೇಳಿದ್ದಾರೆ ಹಾಗಾಗಿ ಅಷ್ಟೇ ಅಲ್ಲ ಭಗವಂತ ಆ ಧ್ಯಾನಕ್ಕೆ ಹೆಚ್ಚು ಬೇಗ ಒಲಿತಾರೆ ಯಸ್ಮಾತ್ ಸ ಚಿಂತಿತೋ ವಿಷ್ಣು ಚಿಂತಿ ಪ್ರದದಾತ್ಯದ ಅಂತ ತಸ್ ಚಿಂತಾಮಯಂ ದೇವಂ ವದಂತಿ ಜ್ಞಾನ ಚಕ್ರಕ ಅಂತ ಹೇಳುವಾಗ ಭಾಗವತದಲ್ಲಿ ಭಗವಂತನನ್ನು ಚಿಂತಾಮಯ ಅಂತ ಕರೆದ್ರೆ ಭಗವಂತ ಚಿಂತ ಚಿಂತನದಿಂದ ಚಿಂತನವೇ ಮಯ ಪ್ರಧಾನ ಭಕ್ತರು ಗೊತ್ತಿನ ಮಾಡತಕ್ಕಂತಹ ಧ್ಯಾನವನ್ನು ಪ್ರಧಾನವಾಗಿ ಇಟ್ಕೊಂಡು ಅವಳಿಗೆ ಭಗವಂತ ತನ್ನ ರೂಪವನ್ನು ತೋರಿಸಿ ಒಲಿದ್ದಾನೆ ಹಾಗಾಗಿ ಧ್ಯಾನ ಎಂದು ತುಂಬಾ ಅತ್ಯಂತ ಅಂತವಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ನಮ್ಮ ಅವನು ಒಳಿದು ನಮಗೆ ಬೇಕಾದ ಅಭಿಷ್ಟವನ್ನು ಕೊಡಲಿಕ್ಕೆ ಮುಖ್ಯವಾದ ಸಾಧನ ಧ್ಯಾನ ಸಕಲ ಭಾಗವದ ಧರ್ಮದಲ್ಲಿ ಹಿರಿಯ ಧರ್ಮ ಅಂತ ಹೇಳಿದ್ದಾರೆ ಆಗಿಂದಾಗಿ ಅದನ್ನ ಬಹಳ ಅದು ಪ್ರಧಾನವಾಗಿ ಅದನ್ನು ನಾವು ತಗೊಂಡು ಬಿಟ್ಟು ಅದನ್ನು ಅದನ್ನು ಅನುಷ್ಠಾನ ಮಾಡಬೇಕು ಎಂಬ ಕಳಕಳಿಯಿಂದ ಭಗವಂತ ಆ ಧ್ಯಾನವನ್ನು ಹೇಗೆ ಮಾಡಬೇಕು ತನ್ನ ಧ್ಯಾನವನ್ನು ಎಂಬುದನ್ನು ಅದರ ಇತಿ ಕರ್ತವ್ಯತ ಅದನ್ನು ಮಾಡಿದ್ರೆ ಧ್ಯಾನ ಮಾಡುವಾಗ ನಾವು ಏನೆಲ್ಲ ಅಂಗಕಲಾಪಗಳನ್ನು ಅನುಷ್ಠಾನ ಮಾಡಬೇಕು ಅದನ್ನೆಲ್ಲ ಎಳೆಯೊಳಗಾಗಿ ಆಸನದ ಬಗ್ಗೆ ಅದರ ಯಮದ ಬಗ್ಗೆ ನಿಯಮನದ ಬಗ್ಗೆ ಈ ಪ್ರತ್ಯಾಹಾರದ ಬಗ್ಗೆ ಇದೆಲ್ಲ ಅಂಗಗಳು ಇದನ್ನೆಲ್ಲ ಬಿಡಿ ಬಿಡಿಯಾಗಿ ತಿಳಿಸ್ತಾ ಧ್ಯಾನದ ಸ್ವರೂಪವನ್ನ ಧ್ಯೇಯವಾದ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ ಯೋಗಿ ಯುಂಗೀತ ಸತತಂ ಆತ್ಮಾನಂ ರಹಚಿತ್ತಿ ಏಕಾಶಿ ಯಥಚಿತ್ತಾತ್ಮ ನಿರಾಶೀ ಅಪರಿಗ್ರಹ ಈಗ ಸತತವಾಗಿ ದೇವರಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಂದರೆ ಅದು ಧ್ಯಾನ ಅಂತರ್ಥ ಯಾಕೆಂದ್ರೆ ಮಧ್ಯ ಮಧ್ಯದಲ್ಲಿ ನಮ್ಮ ಸ್ಮರಣೆ ಕಟ್ಟಾಗಿಬಿಟ್ರೆ ವಿಚ್ಛಿತ್ತಿ ಬಂದರೆ ಅದನ್ನು ಅದನ್ನು ಧಾರೋಣ ಅಂತ ಕರೀತಾರೆ ಅವಿಚ್ಛಿನ್ನವಾಗಿ ನಾವು ಮಧ್ಯದಲ್ಲಿ ವಿಚ್ಛಿತ್ತಿ ಬರಬಾರ್ದು ತಡೆ ಬರಬಾರ್ದು ನಿರಂತರವಾಗಿ ತೈಲಧಾರೆಯಂತೆ ಆ ಭಗವದ್ಭಿಷೇಕವಾದ ಮನೋವೃತ್ತಿ ಹರಿತಾ ಇದ್ರೆ ಅದನ್ನು ಾನ ಅಂತ ಕರೀತಾರೆ ದೇವರು ಇಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿಂದಾಗಿ ಸತತ ಅಂತ ಹೇಳ್ತಾನೆ ಸಂತತವಾಗಿ ಭಗವಂತರಲ್ಲಿ ಮನಸ್ಸಿಡಬೇಕು ಅದು ಧ್ಯಾನ ಅದನ್ನು ಮಾಡಬೇಕು ಅವನು ಯೋಗಿ ದೇವರನ್ನು ಒಲಿಸಿಕೊಳ್ಳಬೇಕು ಎಂಬ ಒಂದು ಕಳಕಳಿಯಿಂದ ಆ ಅಭಿಪ್ರಾಯದಿಂದ ಆ ಭಗವತೀತನ ಒಲಿಸಿಕೊಳ್ಳಿಕ್ಕೆ ಬೇಕಾದ ಸಾಧನ ಉಪಾಯ ಅದನ್ನು ಯಾರು ಅನುಷ್ಠಾನ ಮಾಡ್ತಾರೆ ಅವನನ್ನು ಯೋಗಿ ಅಂತ ಕರೀತಾನೆ ಇಲ್ಲಿ ಯೋಗಿ ಅಂದ್ರೆ ಕೇವಲ ಒಬ್ಬ ಯತಿ ಅಂತ ಹೀಗೆ ಅರ್ಥ ಅಲ್ಲ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಎಂಬ ಒಂದು ದೃಷ್ಟಿಯಿಂದ ಅದಕ್ಕೆ ಬೇಕಾದ ಸಾಧನ ಉಪಾಯ ಅದೇ ಯೋಗ ಅದನ್ನು ಯಾರು ಅನುಷ್ಠಾನ ಮಾಡ್ತಾನೆ ಅವನು ಯೋಗಿ ಅವನು ಯಾವಾದ್ರೂ ತನ್ನ ಮನಸ್ಸನ್ನ ದೇವರಲ್ಲಿ ಇಡಬೇಕು ಆದ್ರೆ ಒಂದು ಮನಸ್ಸನ್ನು ದೇವರು ಇಡಬೇಕಾದ್ರೆ ಮತ್ತೆ ಯಾವುದನ್ನು ನಾವು ಹಚ್ಚಿಕೊಳ್ಬಾರ್ದು ನಮ್ಮ ಹತ್ರ ಮತ್ತೆ ಯಾವುದನ್ನು ಸೇರಿಸಿಕೊಳ್ಬಾರ್ದು ಅದಕ್ಕೆ ಕೃಷ್ಣ ಹೇಳ್ತಾನೆ ರಹಸ್ಯ ಸ್ಥಿತ ಹರತಿರ್ಜನ ಸಂಸದಿ ಅಂತ ಹೇಳಿಲ್ವಾ ಯಾಕಂದ್ರೆ ಜನ ಸಂಸತ್ತು ಜನಜಂಗುಳಿಯಲ್ಲಿ ನಿನ್ನ ನೀನು ಒಟ್ಟಿಗೆ ಸೇರಿಬೇಡ ದರಿಬೇಡ ಹರತಿರ್ ಜನ ಸಂಸದಿ ಜನತ್ತು ಯಾರ ಜನ ಸೇರುವಾಗ ಅಲ್ಲಿ ನಾನು ತಿರಿಬೇಕು ಅವ್ರ ಜೊತೆಗೆ ತೆರೀಬೇಕು ಇದಿರಬಾರ್ದು ಮನುಷ್ಯರಿಗೆ ಹಾಗಿದ್ರೆ ಅದು ಬೇರೆ ಸಂಘ ಬಂದುಬಿಟ್ರೆ ಅವನ ಮನಸ್ಸು ವಿಕ್ಷಿಪ್ತವಾಗಿ ದೇವರನ್ನು ಧ್ಯಾನ ಮಾಡ್ಲಿಕ್ಕೆ ಹಾಗಾಗಿ ನಮ್ಮ ಧ್ಯಕ್ಕೆ ಪ್ರತಿಬಕವಾದ ಅನ್ಯ ಸಂಘವನ್ನು ಬಿಡಬೇಕಾದ್ರೆ ಅವನು ಏಕಾಂತದಲ್ಲಿ ಇರಬೇಕು ಇನ್ನೊಂದು ಅಭಿಪ್ರಾಯ ಉಂಟಲ್ಲಿ ರಹಸ್ಯ ಸ್ಥಿತ ಅಂತ ರಹ ಅಂದ್ರೆ ಉಪನಿಷತ್ತು ಅಂದ್ರೆ ಉಪನಿಷತ್ತರಲ್ಲಿ ಮನಸ್ಸು ಮಾಡಬೇಕು ಯಾಕಂದ್ರೆ ಉಪನಿಷತ್ತಿನ ಅಧ್ಯಯನದಿಂದ ಭಗವತ್ ಸ್ವರೂಪದ ಧೇರವಾದ ಭಗವತ್ ಸ್ವರೂಪದ ಬಗ್ಗೆ ಮಾಹಿತಿ ನಮಗೆ ದೊರೀತದೆ ಹಾಗಾಗಿ ಎರಡರ್ಥ ಏಕಾಕಿ ಇದ್ರೆ ಏಕಾಂತ ಒಬ್ಬನೇ ಇರಬೇಕಂದ್ರೆ ಏಕಾಂಗದಲ್ಲಿ ಇರ್ಬೇಕಂತ ಅರ್ಥ ಆದ್ರೂ ಕೂಡ ಇಲ್ಲಿ ರಹಸ್ಯ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ರಾಹಸ ಉಪನಿಷತ್ತು ಉಪನಿಷತ್ತು ಬಹಳ ರಹಸ್ಯವಾದದ್ದು ಅಲ್ಲಿ ಅವನು ಇರಬೇಕು ಅಂದ್ರೆ ಅಲ್ಲಿ ಅವನು ಅದರ ಅಧ್ಯಯನ ಆದಿಗಳನ್ನು ಮಾಡ್ತಾ ಇನ್ನೊಬ್ಬರ ಸಂಘ ಇಲ್ಲದೇನೆ ಇವು ಯಾಕೆಂದ್ರೆ ಏಕ ತಪಸ್ವಿರಧ್ಯಾಯಿ ಅಂತ ಇರುವುದು ಅಧ್ಯಯನ ಮಾಡುವನು ಒಬ್ಬರು ಇರಬಾರದು ಇಬ್ರು ಇರ್ಬೇಕದು ತಪಸ್ಸು ಧ್ಯಾನ ಮಾಡಲು ಒಬ್ಬನೇ ಇರಬೇಕು ಏಕ ತಪಸ್ವಿ ನಿರಧ್ಯ ಹಾಗಿರ್ಬೇಕು ಹಾಗಾಗಿ ಏಕಾಚಿಯಾಗಿ ಇರಬೇಕು ಜನ ಸಂಸತ್ತಿನಲ್ಲಿ ಜನಜಂಗುಳಿಯಲ್ಲಿ ಅವನು ಅದಕ್ಕೆ ಅಲ್ಲಿ ನಾನು ಬೆರಿಬೇಕು ಎಂಬ ಆಸಕ್ತಿಯನ್ನು ಬಿಟ್ಟಿರಬೇಕು ಅದೇ ಕೃಷ್ಣ ಹೇಳಿಲ್ವಾ ಯಥಚಿತ್ತಾತ್ಮ ನಿರಾಶೆ ಅಪರಿಗ್ರಹ ಅಂತ ಅವನು ಮಾತಾಡ್ತಾನೆ ಇನ್ನೇನಿರಬೇಕು ಅಂತ ಹೇಳಿದ್ರೆ ಯಥಚಿತ್ತಾತ್ಮ ವಿದ್ಯಾದಿನಾದರು ಹೇಳ್ತಾರೆ ಒಂದು ವಿಶಿಷ್ಟ ಅರ್ಥ ಹೇಳ್ತಾರೆ ಯಥ ಅಂದರೆ ಶುದ್ಧವಾಗಿರ್ತಕ್ಕಂಥ ನಮ್ಮ ಮನಸ್ಸು ದೇಹ ದೇಹ ಮಲಿನ ಆದರೆ ಮನೋಮಲಿನವಾಗುತ್ತೆ ಹಾಗಾಗಿ ದೇಹ ಮತ್ತು ಮನಸ್ಸು ಅನ್ನು ಶುದ್ಧೀಕರಿಸಿಕೊಳ್ಬೇಕು ಅದು ಹೇಗೆ ವೃತನಿಯಮಗಳನ್ನು ಆಚರಣೆ ಮಾಡಿ ಪ್ರಾಣಾಯಾಮ ಆದಿಗಳಿಂದ ವೃತ್ತ ನಿಯಮಾದಿಗಳಿಂದ ನಮ್ಮ ದೇಹವನ್ನು ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು ಅದು ಮುಖ್ಯ ಧ್ಯಾನ ಮಾಡುವವನಿಗೆ ದೇಹ ಶುದ್ಧಿ ತನುಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಅಂತ ಕೇಳ್ತಾರಲ್ಲ ತನುಶುದ್ಧಿ ಇಲ್ಲ ಹಾಗೆ ಅವನಿಗೆ ಮಂತ್ರದ ತೀರ್ಥದ ಫಲವೇನು ಅಂತ ತನುಶುದ್ಧಿ ಮನಶುದ್ಧಿ ಧ್ಯಾನತೀರ್ಥದಲ್ಲಿ ಮುಳುಗುವವನಿಗೆ ಬೇಕೇ ಬೇಕು ಅದು ತಪಸ್ಸು ಮೊದಲಾದೆಯನ್ನು ಮಾಡಿಕೊಂಡು ವೃತಾಚರಣೆ ಮಾಡಿಕೊಂಡು ದೇಹ ಮನಸ್ಸನ್ನು ಏನು ಮಾಡಬೇಕು ಈ ನಿಯಮ ಅನುಷ್ಠಾನದಿಂದ ಶುದ್ಧ ಮಾಡಿಕೊಳ್ಬೇಕು ಸರಿ ಹಾಗೆ ನಮ್ಮ ಮನಸ್ಸು ಶುದ್ಧ ಆಯಿತು ದೇಹವು ಶುದ್ಧ ಮಾಡಿಕೊಂಡ ನಂತರ ಇನ್ನು ಒಳಗಡೆ ಇರಬಾರ್ದು ಆಸೆ ನಾವು ಎಷ್ಟೋ ಪದಾರ್ಥಗಳನ್ನು ನೋಡಿರ್ತೇವೆ ಅಥವಾ ಕೇಳಿರ್ತೇವೆ ಆಗ ಅದು ನಮಗೆ ಬೇಕು ಅದು ನನ್ನ ವಸ್ತು ಆಗ್ಬೇಕು ಅಂತ ಅನ್ಕೊಳ್ತೇವೆ ಅದು ಬಿಡಬೇಕು ಯಾಕೆಂದ್ರೆ ನೋಡಿದ ಕೇಳಿದ ವಸ್ತುವಿನ ಬಗ್ಗೆ ಸಳಕತದಿಂದ ಅದರ ಬಗ್ಗೆ ಆಸೆ ಇಟ್ಕೊಂಡವನಿಗೆ ದೇಹರ ಹತ್ರ ಮನಸ್ಸು ಹೋಗುವುದಿಲ್ಲ ಹಾಗಾಗಿ ಹೇಳ್ತಾನೆ ಎಚ್ಚರಿಸ್ಕೊಡ್ತಾನೆ ಕೃಷ್ಣ ನಿರಾಶೆ ವಿಷಯವನ್ನು ಎಷ್ಟೋ ಕೇಳಿದ್ದಿ ಕೆಲವು ನೋಡಿದ್ದಿ ಅದು ಯಾವುದನ್ನೂ ಈಗ ಹಚ್ಚಿಕೊಳ್ಳಬೇಡ ಅದರ ಆಸೆಯನ್ನೇ ಬಿಡು ಅದನ್ನೇ ನೀನು ನೆನಿತಾ ಅದು ನನಗೆ ಬೇಕು ಅಂದ್ಕೊಂಡ್ರೆ ನಿನಗೆ ದೇವರು ಸಿಕ್ಕುದಿಲ್ಲ ದೇವರ ಧ್ಯಾನ ನಿನಗೆ ಮಾಡಲಿಕ್ಕಾಗುದಿಲ್ಲ ಇನ್ನೊಂದು ಹೇಳ್ತಾನೆ ಅಪರಿಗ್ರಹ ಇದು ಪರಿಗ್ರಹ ಇರಬಾರದು ಅಂದ್ರೆ ಇದಕ್ಕೆ ಬಹಳ ಅರ್ಥ ಉಂಟು ಪರಿಗ್ರಹ ಅಂದ್ರೆ ನಾವು ಬಹಳ ಯಾವುದನ್ನೂ ನಾವು ಇನ್ನೊಬ್ಬರಿಂದ ಭೇಟಿ ಪಡೆಯಬೇಕು ಅಥವಾ ಅಧಿಕ ಪರಿಗ್ರಹ ಯಾಕೆಂದ್ರೆ ನಮ್ಮ ಹೊಟ್ಟೆ ಎಷ್ಟು ತುಂಬಬೇಕೋ ಅಷ್ಟೇ ಸ್ವೀಕಾರ ಮಾಡಬೇಕು ಅಧಿಕವನ್ನು ನಾವು ಇಚ್ಛೆ ಅಥವಾ ಇನ್ನೊಬ್ಬರಿಂದ ತಗೊಂಡ್ರೆ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಪರಿಗ್ರಹ ಮಾಡಿದರೆ ಅದು ದೋಷ ಕೆಟ್ಟಕ್ಕಿಂತ ಜಾಸ್ತಿ ಸ್ವೀಕಾರ ಏನೋ ಮಾಡಬಾರ್ದು ಇನ್ನೊಬ್ಬರಿಂದ ಮಾಡಿದರೂ ಕೂಡ ಅಧಿಕವಾಗಿ ಮಾಡ್ತಕ್ಕಂತಹದ್ದು ಹೊಟ್ಟೆ ತುಂಬಕ್ಕಿಂತ ಜಾಸ್ತಿ ನಮಗೆ ಬೇಕು ಅಂತ ಅಂದ್ಕೊಂಡು ಅದನ್ನು ಸಂಗ್ರಹ ಮಾಡೋದು ಇದು ಮಾಡಬಾರದು ಇದರಲ್ಲಿ ಇದು ಯಮದಲ್ಲಿ ಸೇರಿರತಕ್ಕಂಥದ್ದು ಯಾಕೆ ಒಬ್ಬ ಧ್ಯಾನ ಮಾಡುವವರಿಗೆ ಯಮ ನಿಯಮರ ಆಸನ ಪ್ರಾಣಾಯಾಮ ಅಂತ ಕೃಷ್ಣ ಹೇಳ್ತಾನಲ್ಲ ಇದು ಧ್ಯಾನದ ಅಂಗ ಇದನ್ನು ಮಾಡಿಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗೋಲ್ಲ ಹಾಗಾಗಿ ಯಮ ಯಾವುದು ಇದನ್ನು ಹೇಳಿದ್ರು ಯಮ ಅಲ್ಲಿ ಕೇವಲ ಪರಿಗ್ರಹ ಆದರೆ ಅಧಿಕವಾದದ್ದನ್ನು ಅಥವಾ ಇನ್ನೊಬ್ಬರಿಂದ ಏನನ್ನು ನಾವು ಅಪೇಕ್ಷೆ ಅದು ಇನ್ನೊಂದು ಅಂದ್ರೆ ಬಟ್ಟೆ ಜಾಸ್ತಿ ಸ್ವೀಕಾರ ಮಾಡೋದು ಅವನು ಕಳ್ಳ ಅಧಿಕ ಯಾವ ಪ್ರೇತ ಜಡ ಎಷ್ಟು ನಿಂದು ಹಂಟ ತುಂಬುವುದೋ ಅಷ್ಟನ್ನೇ ಸ್ವೀಕಾರ ಮಾಡಬಹುದು ಅಧಿಕವನ್ನು ಯಾರು ಅಪೇಕ್ಷೆ ಪಡ್ತಾನೋ ಅವನು ಕಳ್ಳ ಅಂತ ಜೋರಾಗಿ ಭಾಗವನ್ನು ಹೇಳ್ತಾ ಇದ್ದು ಹಾಗಾಗಿ ಅದು ಕೇವಲ ಅಪರಿಗ್ರಹ ಮಾತ್ರ ಅಲ್ಲ ಅದು ಯಮರಲ್ಲಿ ಒಂದು ಇನ್ನೆಲ್ಲ ಇಟ್ಕೊಳ್ಬೇಕು ಇನ್ನೊಬ್ಬರಿಗೆ ಮಾತಿನಿಂದ ಮನಸ್ಸು ಮಾತಿಗೆ ಅವನ ದೇಹಕ್ಕೆ ಅವನ ಮನಸ್ಸಿಗೆ ಮಾತಿಗೆ ನಾವು ನೋವನ್ನು ಉಂಟು ಅಹಿಂಸ ಮತ್ತೆ ಸತ್ಯ ಸಜ್ಜನರಿಗೆ ಹಿತವಾದ ಮಾತನಾಡಬೇಕು ಅಷ್ಟೇಯ ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳದೆ ಇರುವುದು ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮಚರ್ಯ ಅಂದ್ರೆ ಇದು ಅದು ಇದೆಲ್ಲ ಹೇಳಿದ್ದಾರೆ ಬ್ರಹ್ಮಚರ್ಯ ಒಟ್ಟಿಗೆ ಅಷ್ಟವಿಧವಾದಂತಹ ಬ್ರಹ್ಮಚರ್ಯ ಅದು ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದೆ ಬ್ರಹ್ಮಚರ್ಯ ಅಪರಿಗ್ರಹ ಅಂತ और सर ಸ್ಮರಣೆ ಭೋಗ್ಯಸ್ತ್ರೀಯ ಸ್ಮರಣೆ ಮಾಡ್ತಕ್ಕಂತಹದ್ದು ಕೀರ್ತನ ಮಾಡ್ತಕ್ಕಂತಹದ್ದು ನೋಡ್ತಕ್ಕಂತಹದ್ದು ಮುಕ್ತವಾಗಿ ಮಾತಾಡ್ತಕ್ಕಂಥದ್ದು ಮತ್ತೆ ಪ್ರತಿಕ್ರಿಯೆ ಬಗ್ಗೆ ಸಂಕಲ್ಪ ಮಾಡ್ತಕ್ಕಂಥದ್ದು ಮಾರಿಯೇ ತೀರ್ಥೇನಂತೆ ನಿರ್ಧಾರ ಮಾಡ್ತಕ್ಕಂಥದ್ದು ಮಾರಿಯೇ ಬಿಡುವುದು ಪಟ್ಟಿಗೆ ಐದು ವಿಧವಾದ ಮೈಥುನ ಎಂಟು ವಿಧವಾದ ಮೈಥುನ ಇದೆ ಇದನ್ನು ಯಾರು ಬಿಡ್ತಾನೋ ಅವನು ಬ್ರಹ್ಮಚಾರಿ ಕರ್ಮದಿಂದ ಮನಸ್ಸಿನಿಂದ ಮಾತಿನಿಂದ ಯಾವುದೇ ಅವಸ್ಥೆಯಲ್ಲಿ ಸರ್ವತಾ ಆ ಬ್ರಹ್ಮ ಆ ಮೈಥುನವನ್ನ ತ್ಯಾಗ ಮಾಡ್ತಕ್ಕಂಥದ್ದು ಅಷ್ಟವಿದ ಮೈಥುನವನ್ನು ತ್ಯಾಗ ಮಾಡೋದೇನಿದೆ ಇದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ ಇದು ಅವರಿಗೆ ಬೇಕೇ ಬೇಕು ಅದು ಅದು ಸೇರಿದೆ ಬ್ರಹ್ಮಚಾರಿ ಅಪರಿದ್ರ ಆಯ್ತು ಇದು ಆಯ್ತಾ ಅದ ಶೌಚ ದೇಹ ಶುದ್ಧಿ ಮನಸ್ ಶುದ್ಧಿ ಅರ್ಥ ಶೌಚ ಪರಂ ಮತ ಜಲದಿಂದ ಶೌಚ ಅದೊಂದು ವಿಷ್ಣು ಚಿಂತನ ಅದು ಮನಃಶೌಚ ಮತ್ತೆ ಅರ್ಥಶುದ್ಧಿ ಅಂದ್ರೆ ನ್ಯಾಯ ನ್ಯಾಯದಿಂದ ಧರ್ಮದಿಂದ ಸಂಪಾದಿತವಾದ ವಿತ್ತ ಅನ್ಯಾಯದಿಂದ ಸಂಪಾದಿತವಾದ ವಿತ್ತ ಅಲ್ಲ ಅದನ್ನು ಅರ್ಥ ಶೌಚ ಅಂತ ಕರೀತಾರೆ ಅದೂ ಬೇಗ ಹಾಗೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ವೃತ್ತ ಏಕಾದಶಾದಿ ವೃತಗಳು ಮತ್ತೆ ನಮ್ಮ ನಮ್ಮ ವೇದ ಅಧ್ಯಯನಾದಿಗಳನ್ನು ಮಾಡ್ತಕ್ಕಂಥದ್ದು ಭಗವಂತನ ಪೂಜೆ ಹೀಗೆ ಅಪರಿಗ್ರಹ ಅಂತೇಳಿ ಕೃಷ್ಣ ಹೇಳಿದ್ರು ಕೂಡ ಅಷ್ಟನ್ನು ಮಾತ್ರ ಇಟ್ಕೊಳ್ಳದೆ ಇವೆಲ್ಲ ಧ್ಯಾನಕ್ಕೆ ಪೂರಕವಾದ ಯಮ ಅಂತ ಏನು ಹೇಳಿದೆ ಸತ್ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಮತ್ತೆ ಶೌಚ ತಪ ತುಷ್ಟಿ ಭಗವತ್ ಪೂಜ ಹರಿಪೂಜನ ಅಸ್ವಾಧ್ಯಾಯ ನಮ್ಮ ನಮ್ಮ ಸತ್ಯಾಸ್ತ್ರದ ಅಧ್ಯಯನ ವೇದದ ಅಧ್ಯಯನ ಆದಿಗಳನ್ನು ಮಾಡ್ತಕ್ಕಂಥದ್ದು ಇದು ಇದನ್ನೆಲ್ಲ ಯಾರು ಈ ಧ್ಯಾನಕ್ಕೆ ಅಂಗಭೂತವಾದದ್ದನ್ನ ಅನುಷ್ಠಾನ ಮಾಡ್ತಕ್ಕಂಥ ಆಗ್ಬೇಕೆಂಬ ಹೆಸರವನ್ನ ಭಗವಂತ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ ಇಷ್ಟೇ ಅಲ್ಲದೆ ಮುಂದುವರೆಸ್ತಾನೆ ಇದೇನೆ ಅಷ್ಟೇ ಅಲ್ಲ ಆಯ್ತು ಇಷ್ಟ ಆದ ನಂತರ ನಾವು ಈ ಆಸನ ಬೇಕಲ್ವಾ ಯಮ ನಿಯಮ ಆಸನ ಅಂತಿದೆ ಆಸನವೂ ಬೇಕು ಅದು ಧ್ಯಾನಕ್ಕೆ ಅಂಗ ಅದನ್ನು ಬಿಡಬೆಳೆ ಆಗಿ ಭಗವಂತ ಹೇಳ್ತಾನೆ ಯಾಕಂದ್ರೆ ಆಸನ ಎರಡು ಅದು ದರ್ಬೆ ಮೊದಲಾದರೂ ಆಸನ ಮತ್ತೆ ಒಂದು ಸ್ವಸ್ತಿಗಾಸನ ಆತನದ ದೇಹ ವಿಚಲನ ಆಗಬಾರ್ದಂತಹ ಒಂದು ವ್ಯವಸ್ಥೆ ಇದೆ ಎರಡು ತರದ ಆಸನವನ್ನು ಇಲ್ಲಿ ಸೂಕ್ಷ್ಮವಾಗಿ ಭಗವಂತ ಹೇಳ್ತಾರೆ ಶುತ ಮತ್ತೆ ಆಸನ ಮಾತ್ರ ಅಲ್ಲ ದೇಶ ಕಾಲ ಅವಸ್ಥ ಧ್ಯಾನಕ್ಕೆ ಪೂರಕವಾದ ದೇಶ ಧ್ಯಾನಕ್ಕೆ ಪೂರಕವಾದ ಕಾಲ ಧ್ಯಾನಕ್ಕೆ ಪೂರಕವಾದ ಆಸನ ಇದೆಲ್ಲವೂ ಬೇಕು ಶುತವು ದೇಶ ಸ್ಥಿರಂ ಆಸನ ಆತ್ಮನಃ ನಾತ್ರಿಕಾಪಿನೀ ಚೈರಾಜನ ಕೃಷೋತ್ತರಂ ಎಲ್ಲಿ ಧ್ಯಾನ ಮಾಡಬೇಕು ಹೋಗಿ ಉಡುಪಿಯಲ್ಲಿ ಧ್ಯಾನ ಮಾಡ್ರಿ ಕಾಶಿಯಲ್ಲಿ ಧ್ಯಾನ ಮಾಡ್ರಿ ಬದರಿಯಲ್ಲಿ ಧ್ಯಾನ ಮಾಡ್ರಿ ಅಂತ ಪ್ರದೇಶ ವಿಶೇಷವನ್ನು ಭಗವಂತ ಹೇಳುವುದಿ ಅದು ಅದು ಈ ದೇಶ ನಿಯಮ ಇಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ ದೇಶ ನಿಯಮ ಇಲ್ಲ ಅಂತ ಅಂದ್ರೆ ಯಾಕೆ ಹಾಗೆ ಹೇಳು ದೇಶ ನಿಯಮ ಇಲ್ಲ ಅಂತ ಯಾಕೆ ಹೇಳಿದಂದ್ರೆ ಅದು ಎಲ್ಲಿ ಮನಸ್ಸು ಪ್ರಸನ್ನವಾಗತ್ತೋ ಅಲ್ಲಿ ಅಂತ ಹೇಳ್ತಾರೆ ಎಲ್ಲಿ ನಿಮಗೆ ಮನಸ್ಸು ಪ್ರಸನ್ನವಾಗತ್ತೋ ಅಲ್ಲಿ ನೀನಿರುವಂತ ಇಂಥ ಕ್ಷೇತ್ರದಲ್ಲೇ ಹೇಳಬೇಕು ಅಂದೇನಿಲ್ಲ ನಿಮ್ಮ ಮನಸ್ಸು ಭಗವಂತನಲ್ಲಿ ಅದು ಹರಿ ಹರಿಯುವ ರೀತಿಯಲ್ಲಿದ್ದರೆ ಯಾವ ದೇಶದಲ್ಲಿ ಆದರೂ ಮಾಡಿ ಅದು ಅದು ಇಲ್ಲ ಅಂತ ಶ್ರಕಾರರು ಹೇಳ್ತಾರೆ ಅಂದ್ರೆ ಮನಸ್ಸು ದೇವರಲ್ಲಿ ಹೋಗುದಾದ್ರೆ ಯಾವ ದೇಶದಲ್ಲಿ ಆದ್ರೂ ಇದ್ರು ಮಾಡಬಹುದು ಅಂತ ಈಗ ಯಾವುದಾದ್ರೂ ಕ್ಷೇತ್ರ ವಿಶೇಷ ಹೇಳಿದ್ರೆ ಅದು ಹೋಗ್ಲಿಕ್ಕೆ ಆಗೋಲ್ಲ ಅವರಿಗೆ ಬುಧಿಗೆ ಹೋಗೇ ಮಾಡಬೇಕು ಧ್ಯಾನ ಹಿಮಾಲಯಕ್ಕೆ ಹೋಗೇ ಮಾಡ್ಬೇಕಂತಿದ್ರೆ ಸಾಧ್ಯ ಉಂಟು ಅವರಿಗೆ ಅದಕ್ಕೆ ನಿನ್ನ ಮನಸ್ಸು ದೇವರನ್ನು ಎಲ್ಲಿ ಕೂತ್ಕೊಂಡ್ರೆ ನಿನ್ನ ಮನಸ್ಸು ದೇವರಿಗೆ ಹೋಗುತ್ತೋ ಆ ಮನಸ್ಸು ಭಗವಂತನ ಹೋಗಲಿಕ್ಕೆ ಪೂರಕವಾದ ದೇಶ ಕಾಲ ಅವಸ್ಥೆ ರೋಗ ಬಂದಾಗ ಹೆಚ್ಚು ವಿಶೇಷವಾಗಿದ್ದಾನೋ ಅದೇ ನಿನಗೆ ಪ್ರಯತ್ನ ನಿನಗೆ ಆಪತ್ತು ಬಂದಾಗ ದೇವಸ್ಥಾನ ಬರುತ್ತ ಅದೇ ಕಾಲ ತಗೋ ಹರಿ ಸ್ಥಾನ ಬರುತ್ತಲ್ಲ ಅದೇ ಒಳ್ಳೆ ದೇಶದ ಒಳ್ಳೆ ಒಂದು ಒಳ್ಳೆ ಒಂದು ರೀತಿಯಾಗಿ ಸ್ಫೂರ್ತಿ ಇರುತ್ತೆ ಅವ್ರು ಯಾವ್ಯಾವ ಅಷ್ಟೇ ಆಗಲಿ ಮಾಡಲಿ ಮಧ್ಯರಾತ್ರಿ ಕಾಲ ಇದ್ದಕ್ಕಿದ್ದಾಗೆ ಸ್ಫೂರ್ತಿ ಬಂದದ್ದು ಮಾಡಿ ದೇವರ ಧ್ಯಾನ ಯಾರು ಯಾರು ಅಂತ ಹೇಳ್ತಾರೆ ಏಯ್ ಮಾಡ್ಬೇಡ ಮಧ್ಯರಾತ್ರಿ ಕಾಲದಲ್ಲಿ ಮಾಡಬಾರ್ದು ಪೂಜೆ ಮಾತ್ರ ಮಾಡಬಾರ್ದು ದೇವ್ರ ಧ್ಯಾನ ಮಾಡ್ಲಿಕ್ಕೆ ಆಗಿದೆ ಮಧ್ಯರಾತ್ರಿ ಕಾಲದಲ್ಲಿ ಓದಬಾರ್ದು ಸುಧಾ ಹಾ ಹಾ ಇಲ್ಲ ಭಾಗವತವರು ಮಧ್ಯರಾತ್ರಿ ಕಾಲದಲ್ಲಿ ಅದಕ್ಕೇನಿಲ್ಲ ಸಂಧ್ಯಾವನ ಮಾಡಬಾರ್ದು ಪೂಜೆ ಮಾಡಬಾರ್ದು ಅಷ್ಟೇ ಅದನ್ನ ಮಾಡಬಾರ್ದು ಮಧ್ಯರಾತ್ರಿಗಾಗಿ ಓದಲಿಕ್ಕೆ ದೇವರು ಧ್ಯಾನ ಮಾಡ್ಲಿಕ್ಕೆ ಮಧ್ಯರಾತ್ರಿ ಅಪರಾತ್ರಿ ಆದ ಅದಕ್ಕೆ ಹೇಳಿದ್ರು ಆ ದೇಶ ಕಾಲ ನಿಯಮ ಇಲ್ಲ ಇಂಥ ಕ್ಷೇತ್ರಕ್ಕೆ ಹೋದರೆ ಮಾಡ್ಬೇಕಂದ್ರೆ ಇಲ್ಲಿ ಕೂತ್ಕೊಂಡಿದ್ದಾನೆ ಅದು ಹೋದ್ರೆ ಕಾಣುವುದಿಲ್ಲ ಜ್ಞಾನ ಕಟ್ತಾ ಇರ್ತಲ್ಲ ಅದಕ್ಕೆ ಮನಸ್ಸು ಎಲ್ಲಿ ನಿನ್ನ ದೇವರಲ್ಲಿ ಹರಿತವೆ ಅಂತ ದೇವರ ಧ್ಯಾನಕ್ಕೆ ಮೂರತವಾದ ದೇಶ ಇತ್ತೇ ಸಾಧ್ಯ ಇಂಥದ್ದೇ ದೇಶ ಪರ್ಚಿಕೊಳ್ಳಲಾಗಿ ನಿರ್ದಿಷ್ಟವಾಗಿ ಭಗವಂತ ಹೇಳುವುದಿಲ್ಲ ಕ್ಷೇತ್ರಕ್ಕಾಗಿ ಹೇಳುವುದಿಲ್ಲ ಅದರಿಂದ ಆ ಕೃಷ್ಣ ಹೇಳಿದ ಸಚೋ ದೇಶ ಪ್ರತಿಷ್ಠಾಪ ಇಷ್ಟೇ ಹೇಳ್ತಾನೆ ಕ್ಷೇತ್ರ ಅಂತ ಹೇಳ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ದಾರಿಕೆಗೆ ಹೋಗಿ ಮಾಡ್ಬೇಕು ನನ್ಗೆ ಗೊತ್ತುಂಟಾ ಇಲ್ಲಿಂದ ಮಾಡಿದ್ರೆ ಆಗುದಿಲ್ಲ ಹಾ ಹಾ ಹಾಗೆ ಇರುವುದಿಲ್ಲ ಗೊತ್ತಾ ಸುಚೋ ದೇಶ ಸುಚ್ಚ ಅದು ದೇಶ ಸ್ವಚ್ಛವಾಗಿರ್ಬೇಕು ಅದಿಂದ ಮನಸ್ಸು ದೇವರನ್ನು ಹರಿಯುವ ರೀತಿಯಲ್ಲಿರುವಂತಹ ಪ್ರದೇಶ ಯಾರೇ ಆಗ ಸುಚೋದೇಶ ಏನ್ ಮಾಡಬೇಕು ಆಸನವನ್ನು ಹಾಕಿಕೊಂಡು ಅದು ಯಾರ್ಯಾರದ್ದು ಆಸನ ಬಳಸಬೇಡ ಮತ್ತೆ ಕೆಲವರಿಗೆ ಅಭ್ಯಾಸವನ್ನು ಏನ್ ಮಾಡಬೇಕು ನಾನು ಪಠೆ ಮಾಡಿ ಇಲ್ಲ ಸಂಧ್ಯಾವನೆ ಮಾಡಿ ಇನ್ನೊಬ್ರು ಪಠೆ ಮಾಡಿ ಹಿಡ್ಕೊಳ್ಳೋದು ಸಂಧ್ಯಾವಾದನೆ ಮಾಡಿ ಇನ್ನೊಬ್ರು ಧಾಳು ಉಟ್ಕೊಳ್ಳೋದು ಸಂಧ್ಯಾ ಮಾಡೋದು ಕೆಟ್ಟದ್ದು ಅದು ಎಂದೂ ನಾಳೆ ಹೋಗ್ಬೇಡಿ ನಿಮ್ಮ ಆಸನು ನೀವು ಕೂತ್ಕೊಳ್ಳಿ ಬಾರಿ ಇನ್ನೊಬ್ಬರದ ಆಸನದ ಮುಟ್ಲಿಕ್ಕೆ ಹೋಗಬೇಕು ಕೆಟ್ಟದವರು ಹಾಗೆ ಅಲ್ಲಿ ಆತ್ಮರಹ ಅನ್ಯ ಅನ್ಯ ಇನ್ನೊಬ್ಬರ ಆಸನವನ್ನು ಬಳಸುವಾಗಿಲ್ಲ ನಮ್ಮದೇ ಆದ ಆಸನ ಒಳ್ಳೆ ದೇಶ ಮನಸ್ಸು ದೇವರದ ಹರಿವ ರೀತಿಯಾದ ದೇಶ ಆ ದೇಶದಲ್ಲಿ ನಿನ್ನ ಆಸನ ಹಕ್ಕ ಹೇಗೆ ಅದು ಯಾವುದದು ಛೇರಾಗಿನ ಕುಶೋತ್ತರ ಹೇಳ್ತಾನೆ ಕೃಷ್ಣ ಮೊದಲು ಕುಶವನ್ನು ಹಾಕ ಕುಶ ಅಂದ್ರೆ ದರ್ಬೆ ಅದ್ರ ಮೇಲೆ ವ್ಯಾಘ್ರ ಚರ್ಮ ವ್ಯಾಘ್ರ ಆಗಿ ಚರ್ಮ ಹಾಕು ಅದ್ರ ಮೇಲೆ ಬಟ್ಟೆ ಹಾಸದ ಮೊದಲು ಬಟ್ಟೆ ಅದರ ನಂತರ ವ್ಯಾಘ್ರ ಚರ್ಮ ಅದರ ನಂತರ ಕುಶ ಹಾಕೊಂಡ್ರೆ ಏನಾಗುತ್ತೆ ಚುಚ್ಚುತ್ತೆ ಅಯ್ಯೋ ಚುಚ್ಚುತ್ತೆ ಮನಸ್ಸು ಚುಚ್ಚಿ ಬಿಟ್ರೆ ಏನಾಗುತ್ತೆ ಮನಸ್ಸು ದೇಹ ಕೆಚ್ಚುಚ್ಚಿದ್ರೆ ಮನಸ್ಸಲ್ಲಿ ಕಡೆ ಹೋಗುತ್ತೆ ಅದಕ್ಕೆ ಹಾಗಲ್ಲ ಮೊದಲು ಗರ್ಭೆ ಅದ ನಂತರ ಗಂಡ ಚರ್ಮ ಅದ ನಂತರ ಬಟ್ಟೆ ಹಾಕೊಂಡ್ಬೇಕು ಇದು ಚೈಲಾಜಿನ ಕೊಠರೋತ್ತರ ಅದು ಆತನ ಹಾಕೊಡ್ಬೇಕು ಯಾಕೆಂದ್ರೆ ಗರ್ಭೆ ಅಂತ ಹಾಕೊಳ್ಬೇಕು ಕುಶ ಅಂದ್ರೆ ಗರ್ಭೆ ಯಾಕೆ ಅಂದ್ರೆ ಆ ಸುರಿ ಶಕ್ತಿಗಳು ಅಟ್ಯಾಚ್ ಆಗಬಹುದು ಆ ಪ್ರದೇಶಕ್ಕೆ ಈಗ ಯಜ್ಞದಲ್ಲಿ ಋಷಿಗಳು ಏನ್ ಮಾಡಿದ ಗರ್ಬೆಯನ್ನು ಹಾಕಿ ಯಜ್ಞ ಮಾಡಿದ್ರಂತ ಆಸುರಿ ಶಕ್ತಿಗಳನ್ನು ಓಡಿಸುವಂತಹದ್ದು ದರ್ಬೆಯಲ್ಲಿ ಪವರ್ ಇದೆ ಪರಹೃತಿ ಪರವಾರ್ಥನ ರೋಮಕೋಪದಿಂದ ಸೃಷ್ಟಿ ಆದದ್ದು ಅದಕ್ಕೆ ಅಂತಹ ಶಕ್ತಿ ಇದೆ ಹಾಗೆ ಆಸುರಿ ಶಕ್ತಿಗಳಲ್ಲಿ ಸುಳಿವಾರ್ದು ಆ ಆಸನದಲ್ಲಿ ನಾವು ಧ್ಯಾನ ಮಾಡಿದ ಸ್ಥಳದಲ್ಲಿ ಸುಳಿದು ನಮ್ಮ ಮನಸ್ಸನ್ನು ಕೆಲಸಬಾರದು ಅಂತ ಆದ್ರೆ ಹುಷ ಹಾಕಿ ಅದರ ಮೇಲೆ ವ್ಯಾಗ್ಯ ಚರ್ಮ ವ್ಯಘ್ಯ ಚರ್ಮ ಯಾಕೆ ಬ್ರಹ್ಮಚರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ವ್ಯಾಘ್ರಿಗೆ ಹೋಗೋದೇ ಇದೆ ಮನಸ್ಸು ಬೇರೆ ಕಡೆ ವ್ಯಾಘ್ರ ಚರ್ಮದ್ರೆ ಅಂತಹ ಪದ್ಧತಿ ಇದೆ ಚರ್ಮ ಮನಸ್ಸು ಬೇರೆ ಕಡೆಗೆ ಹೋಗೋಲ್ಲ ಬ್ರಹ್ಮಚರ್ಯಾದಿಗಳು ಉಳಿತವೆ ಆ ಮನಸ್ಸು ದೇವರಲ್ಲೇ ಹರಿತದೆ ಅದಕ್ಕೋಸ್ಕರ ಹಿಂದೆ ಹತೋದಿಗೋಸ್ಕರಬೇಕು ವ್ಯಾಘ್ರಾದಿ ಚರ್ಮ ಬೇಕು ಅದ ಬಟ್ಟೆ ಹಾಕ ಹಾಕಿಕೊಳ್ಳೋದಂದ್ರೆ ಚುಚ್ಚುತ್ತೆ ಚರ್ಮ ಸ್ವಲ್ಪ ಬೆರಗಿರುತ್ತೆ ದರ್ಭೆ ಅಂತೂ ಕೆಲವೇ ಬಿಡ ಚುಚ್ಚುತ್ತೆ ಅದಕ್ಕೇನು ಮಾಡಬೇಕು ಹಾಸ್ಕೊಪ್ಪ ಬಟ್ಟೆ ಹಾಕ್ಬೇಕು ಹಾಗಾಗಿ ನಾನು ಕಂಡ್ರೋಲ್ ಬರ್ತದೆ ಅದು ಸ್ವಲ್ಪ ಈ ಕೆಲವರಿಗೆ ದೊಡ್ಡ ಆಸನ ಬೇಕಾದ್ರೆ ನಾನು ಅವ್ರಕಿಂತ ಮೇಲ್ ಕಾಣಬೇಕು ಹುಚ್ಚಾಸನ ಹೇಳಿದಷ್ಟು ಮೇಲಕ್ಕೆ ಹೋದ್ರೆ ಅಪಾಯ ಜಾಸ್ತಿ ಉಂಟು ನಂಗೆ ಸ್ವಲ್ಪ ಎತ್ತರ ಇರಲಿಲ್ಲ ಕೆಲವು ಕಡೆಯಲ್ಲೆಲ್ಲ ಇದೆ ಹುಚ್ಚು ಸಾಹಸ ಮೊದಲೇದ ಬಂದು ಅದು ಎತ್ತರ ಮಾಡಿ ಹೆಚ್ಚು ಎತ್ತರದಲ್ಲಿಯೂ ಆಸನ ಇರಬಾರ್ದು ಹೆಚ್ಚು ಚಗ್ಗೂ ಇರಬಾರ್ದು ಯಾಕೆಂದ್ರೆ ನಮಗೆ ಅದು ಎರಡೂ ಕಷ್ಟವೇ ಹೆಚ್ಚು ಎತ್ತರದಲ್ಲಿದ್ದರೆ ಹೆಚ್ಚು ಎಲ್ಲಿ ಬೀಳುತ್ತೇನೆ ಅಂತ ಹೆದರಿಕೆ ಅದು ಕೆಳಗೆ ನೋಡಿದ ತಕ್ಷಣ ಹೆದರಿಕೆ ಆಗುತ್ತೆ ಹಾಗಾಗಿ ಹೆಚ್ಚು ಎತ್ತರದಲ್ಲಿ ಇರಬಾರ್ದು ಅತೀ ಕೆಳಗಿನ ಪಾತಾಳದಲ್ಲಿದ್ದೆಂದು ಮೇಲೆ ನೋಡಿ ಎಲ್ಲಿ ಬೀಳುತ್ತೆ ಅಂತ ಹೆದರಿಕೆ ನಾವು ಹೆಚ್ಚು ಕೆಳಗಿನ ಪದಾರ್ಥ ಏನು ಸಹ ಕೆಳಗಿಲು ಬಿದ್ದರೆ ಕಷ್ಟ ಹಾಗಾಗಿ ಹೆಚ್ಚು ಎತ್ತರವೂ ಬೇಡ ಹೆಚ್ಚು ತಗ್ಗು ಬೇಡ ಸಮತ ಅಲ್ಲಿ ಸ್ಥಿರವಾದ ಆಸನ ಹಾಕ್ಕೊಳ್ಬೇಕು ಸ್ಥಿರವಾಗಿ ಆಸನ ಹಾಕೊಂಡು ಯಾಕಂದ್ರೆ ಆಸನ ನೆಟ್ಟಿಲ್ಲ ಅಂದ್ರೆ ಆಸನ ಇದಾದ್ರೆ ಹೆಚ್ಚರಿತಾದ್ರೆ ನಿಮ್ಮ ಅಲ್ಲಿ ಕುದುಗೊಂಡು ನಿಮ್ಮ ದೇಹವು ಚಲಿತಾಗುತ್ತೆ ಮನಸ್ಸು ಹೆಚ್ಚಲಿತಾಗತ್ತೆ ಹೊಯಿತು ಧ್ಯಾನ ಬಂದಾಗತ್ತೆ ಹಾಕಿಕೊಳ್ಳಬೇಕು ಅದು ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ನಮಗೆ ಕರ್ಮಾನುಷ್ಠಾನ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಅನೇಕ ಪ್ರದೇಶಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ ಅಂತ ದೇಶ ಶಚೋ ದೇಶ ಅಂದ್ರೆ ಅದು ಯಾವುದು ನವಿ ಹೆಚ್ಚು ಎಲ್ಲಿ ವಿಷ್ಣು ಸನ್ನಿಧಾನ ಇರುತ್ತೆ ಅಂದ್ರೆ ನದಿಗಳು ಹರಿಯುವ ಪ್ರದೇಶ ಸಮುದ್ರ ಇರ್ತಕ್ಕಂತಹ ತಾಣ ಹೆಚ್ಚು ಪರ್ವತಗಳು ಇರುವಂತಹದ್ದು ಕಮಲದ ವನ ತುಳಸೀ ವನ ಇದೆಲ್ಲ ಭಗವಂತನ ವೈಷ್ಣವ ಕ್ಷೇತ್ರ ಪದ್ಮವನ ಇದ್ರೆ ತುಳಸೀ ವನ ಇದ್ರೆ ತುಳಸಿ ಕಾರನ ಇದ್ರೆ ಬೆಟ್ಟಗಳಿದ್ರೆ ಸಮುದ್ರಗಳಿದ್ರೆ ನದಿ ಇದ್ರೆ ಇದೆಲ್ಲ ವೈಷ್ಣವ ಚಿಹ್ನೆ ವೈಷ್ಣವ ಕ್ಷೇತ್ರ ಹೇಳ್ತಾರೆ ಆಶ್ರಮ ಇದ್ರೆ ಹೊರಗಳಿದ್ರೆ ನಗರಾನಿ ದಿವ್ಯಾನಿ ಸಾರಿಗ್ರಾಮಾದಿಗಳಿದ್ರೆ ಅದು ಪವಿತ್ರವಾದ ಕ್ಷೇತ್ರ ಅದು ಅದರ ಸಮೀಪದಲ್ಲಿದ್ದ ದೇಶವಷ್ಟೇ ಒಂದು ಯೋಜನೆಯಷ್ಟು ಅದು ಕರ್ಮ ಮಾಡ್ಲಿಕ್ಕೆ ಅನುಷ್ಠಾನವಾದ ಪ್ರಶಸ್ತವಾದ ಕ್ಷೇತ್ರ ಅದಕ್ಕಿಂತ ಬೇರೆ ಆದದ್ದು ಅದು ಕರ್ಮ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದು ಕೀಕಟ ಅಂತ ಅದನ್ನು ಹೇಳ್ತಾರೆ ಆದ್ರೆ ಬೇರೆಯಾದ ಪ್ರದೇಶವೂ ಕೂಡ ಕೃಷ್ಣಸಾರ ಜಿಂಕೆ ಕೃಷ್ಣಸಾರ ಎಂಬ ಮೃಗ ಜಿಂಕೆ ವಿಶೇಷ ಓಡ್ತಕ್ಕಂಥದ್ದು ತಾಣ ಆಗಿದ್ರೆ ಅದು ಕರ್ಮಣ್ಯ ನಾವೀಗ ಹೇಳ್ತಿರ್ತಕ್ಕಂಥ ಪ್ರದೇಶಕ್ಕಿಂತ ಬೇರೆ ಆದರೂ ಕೂಡ ಕೃಷ್ಣ ಮೃಗ ಓಡಾಡಬೇಕು ಆ ಥರ ಅದು ಪವಿತ್ರವೇ ಅಂತ ಹೇಳ್ತಾರೆ ಆದರೆ ಒಂದು ದುಷ್ಟ ಮಾತ್ರ ಅಲ್ಲಿ ವಾಸ ಮಾಡಬಾರದು ದುಷ್ಟ ವಾಸ ಮಾಡಿದ್ರೂ ಚಿಂತೆ ಇಲ್ಲ ಜರಾಸಧ ಎಲ್ಲಿ ವಾಸ ಮಾಡಿದ್ದ ಜರಾಸಂದ ಎಲ್ಲಿ ವಾಸ ಮಾಡಿದ್ದ ಹೇಳ್ರಿ ಎಲ್ಲಿ ಮಗ್ರಿ ಹ್ಮ್ ಅದ್ರದ್ದು ಇದೆ ವಾಸ ಇಷ್ಟು ಗಯ ಅದು ಕೀಕಟ ಹಾಗಾದ್ರೂ ಇಷ್ಟುಪಾದ ಇದೆ ಪರವಾಗಿ ತಗೊಳ್ಳಿ ಬಿಹಾರಲ್ಲ ಹಾಗೆ ಅದು ನಮಗೆ ಕರ್ಮ ಮಾಡಲಿಕ್ಕೆ ಯೋಗ್ಯ ವಿಷ್ಣುವಿನ ಲಿಂಗ ಇರಬೇಕು ವಿಷ್ಣುವಿನ ಲಿಂಗ ಅಂದ್ರೆ ವಿಷ್ಣುವಿನ ವಿಶೇಷ ಅಲ್ಲಿ ಉಂಟು ವಿಷ್ಣುವ ಲಿಂಗ ವಿಷ್ಣುವಿನ ಪಾದ ಇದೆ ಕೀಕಟೇಶ ಭವಿಷ್ಯತಿ ಎಂದ ಇರುವಂತಹ ಕೀಕಟೇಶ ಪರಮಾತ್ಮನ ಜನ್ಮ ಆಗುತ್ತೆ ಬುದ್ಧದ್ದು ಆದರೆ ಏನು ಮಾಡುವುದರಲ್ಲಿ ದೇವರ ಅವತಾರ ಮುಗಿತು ವಿಷ್ಣು ಪಾದ ಮುಗಿತು ಸ್ವೀಕಾರ ಅಂದರೆ ಇಂಥ ಪ್ರದೇಶ ಅಂತ ಅಲ್ಲೇ ಸಚಿವ ದೇಶ ಇಷ್ಟು ಹೇಳಿದ್ದಾರೆ ಇಂಥದ್ದಲ್ಲ ಪ್ರದೇಶ ಏನಿದೆ ಇದು ಪ್ರಶಸ್ತವಾದದ್ದು ಇಲ್ಲಿ ನೀವು ಧ್ಯಾನವನ್ನು ಧ್ಯಾನ ಮಾಡಲಿಕ್ಕೆ ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೀಗೆ ದೇಶ ಕಾಲ ಮತ್ತು ಆಸನದ ವ್ಯವಸ್ಥೆಯನ್ನು ಹೇಳಿದ ನಂತರ ಅದು ಭಗವಂತನಿಗೆ ಆ ಧ್ಯಾನಕ್ಕೆ ಅಂಗವಾದದ್ದು ಇನ್ನೊಂದು ಹೇಳ್ತಾ ಇದ್ದಾರೆ ಪರಮಾತ್ಮ ಯಾವುದಲ್ಲ ಅಲ್ಲಿ ಮುಂದೆ ಹೇಳ್ತಾನೆ ತಾಗ್ರಮಣ ಕೃತ್ವ ಯಥಚಿತ್ತ ಇಂದ್ರಿಯ ಕ್ರಿಯ ಉಪವೇಶ್ಯ ಆಸನೆ ಯುಂಜಾತ್ ಯೋಗಂ ಆತ್ಮವಿಶುದ್ಧಯೇ ಅಂತ ಇನ್ನೂ ಕೆಲವು ಅಂಗಕಲಾಪನ್ನೂ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಏನದು ಅಂದ್ರೆ ನೋಡಿ ಈಗ ಆಸನ ವ್ಯಾಘ್ರಚರ್ಮ ಅದೆಲ್ಲ ಆಸನ ಆಯಿತು ಇನ್ನು ನಿಮ್ಮ ಶರೀರದಲ್ಲೇ ಒಂದು ಆಸನ ಇರಬೇಕು ಯಾವುದು ಪದ್ಮಾಸನ ಸ್ವಸ್ತಿಕಾಸನ ಸ್ವಸ್ತಿಕಾಸನ ವೀರಾಸನ ಅಂತೆಲ್ಲ ಇದೆ ಈ ಎಲ್ಲ ಆಸನ ಸಿದ್ಧಾಸನ ತುಂಬ ಆಸನಗಳಿದೆ ಅರ್ಥ ಆಯ್ತಾ ಈ ಈ ಎಲ್ಲ ಆಸನಗಳನ್ನು ನೀವು ಉಪಯೋಗಿಸ್ಕೊಳ್ಳೇಬೇಕು ಧ್ಯಾನ ಮಾಡುವವರು ಯಾಕೆಂದ್ರೆ ಓಡಾಡೋರಿಗೂ ಧ್ಯಾನ ಮಾಡಲಿಕ್ಕಾಗಲ್ಲ ನಿಂತ್ಕೊಂಡ್ರೂ ಧ್ಯಾನ ಮಾಡ್ಕೊಂಡಾಗಿಲ್ಲ ಆಸೀನ ಸಂಭವ ಕೂತ್ಕೊಂಡ್ರೆ ಆಗೋದು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ನೀವು ಓಡ್ತಾ ಓಡ್ತಾ ಧ್ಯಾನ ಮಾಡ್ತೇನೆಂದ್ರೆ ಆಗೋದಿಲ್ಲ ಅರ್ಥ ಆಯ್ತಾ ಓಡ್ತಾ ಓಡ್ತಾ ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ನಿಂತ್ಕೊಂಡ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ ಆಸೀನ ಸಂಭವ ಕೂತ್ಕೊಳ್ಳೇ ಬೇಕು ನಿಂತ್ಕೊಂಡು ಮಾಡ್ತೇನೆ ಅಂದ್ರೆ ಆಗುದಿಲ್ಲ ಅರ್ಥ ಆಯ್ತಾ ನಿಮಗೆ ಎಷ್ಟೋ ಬಂದಿಗೆ ಗೊತ್ತಿ ಕೆಲವರು ನಿಂತ್ಕೊಂಡು ನಿದ್ರೆ ಹೊಡಿಬೋದೆ ನಿದ್ರೆ ಮಾಡಿ ಆದ್ರೂ ಬೇಕಾದ್ರೆ ನಿಂತ್ಕೊಂಡು ಮಾಡ್ಬೋದು ಧ್ಯಾನ ಮಾಡಲಿಕ್ಕೆ ಆಗಲ್ಲ ಅಲ್ರಿ ಸ್ವರ್ಣವಾದ ಹೋಗ್ಬೇಕಾದ್ರೆ ಓಡಾಡ್ತಾ ಸ್ವರ್ಣ ಮಾಡ್ಬೋದು ಓಡಾಡ್ತಾ ಮಾತಾಡ್ತಾ ಎಲ್ಲ ಸ್ವರ್ಣ ಮಾಡಲಿಕ್ಕೆ ಬರುತ್ತೆ ಸ್ವರ್ಣ ಬೇರೆ ಧ್ಯಾನ ಬೇರೆ ಧ್ಯಾನ ನಿರಂತರವಾಗಲಿ ಅದು ಕೇಳೋದಿಲ್ಲ ಓಡಾಡ್ಬೇಕು ಆಗೋದಿಲ್ಲ ಅದು ಮಾಡಲಿಕ್ಕೆ ಆಗಲ್ಲ ಶರೀರ ಚಲನ ಆಗುತ್ತೆ ಮುಗಿತು ಮನಸ್ಸು ಚಲನ ಆಗ್ಲೇಬೇಕು ಸ್ವರ್ಣ ಬರೋದಿಲ್ಲ ಬರಲು ಸ್ವರ್ಣ ಮಾಡಲಿಕ್ಕೆ ಬರುತ್ತೆ ಕಟ್ಕಟ್ಟಾಗತ್ತೆ ಮಧ್ಯದಲ್ಲಿ ಧ್ಯಾನ ಅತ್ಯುತ್ತವಾಗಿ ಆಗ್ಬೇಕಾದ್ರೆ ಕೂತ್ಕೊಂಡೇ ಆಗುತ್ತೆ ನಿಂತ್ಕೊಂಡು ಆಗಲ್ಲ ಚಲನ ಶರೀರ ಚಲನ ಆಗಬಾರದು ಶರೀರ ಇಲ್ಲಿ ಆದ್ರೆ ಚಲನ ಆಯ್ತಂದ್ರೆ ಮನಸ್ಸು ಚಲನವೇ ಅದಕ್ಕೆ ದೇವರು ನಿಂತು ಬಿಡ್ತಾರೆ ಅದಕ್ಕೆ ಸ್ವಸ್ತಿಕಾರಿ ಆಸನದಿಂದ ಯಾಕೆ ಮಾಡುದು ದೇಹ ಚಲನ ಆಗದೆ ಇಲ್ಲಿ ಎಂಬುದಕ್ಕೆ ಉಪಾಯ ಅರ್ಥ ಆಯ್ತಾ ಅದು ಸ್ವಸ್ತಿಕಾರಿ ಆಸನದಲ್ಲಿ ನಾವಿರಬೇಕು ಹಾ ಅದು ಹೇಳ್ತಾರೆ ಹಾಗಾಗಿ ಇಂಥ ಆಸನ ಅಲ್ಲಿ ಕುತ್ಕೊಂಡ್ರೆ ಮಾತ್ರ ಅವನಿಗೆ ಧ್ಯಾನ ಯೋಗ ಆಗ್ತದೆ ಅಂತ ಆಸೀನ ಸಂಭವ ಎಂಬ ಸೂತ್ರದಲ್ಲಿ ಸೂತ್ರಕಾರರು ಹವ್ಯಾಸರು ಹೇಳ್ತಾ ಇದ್ದಾರೆ ನೋಡಿ ಅದರಲ್ಲಿ ನೀವು ಈ ಪ್ರತ್ಯಾಹಾರದ ಬಗ್ಗೆ ಎಚ್ಚರಿ ಎಚ್ಚರಿಕೆಯನ್ನ ಕೊಡ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸ್ವರ್ಣ ಉಪಾಸನ ಕ್ಯಾನಾತ್ಮಕಂ ದ್ವಿಧ ಸ್ವರ್ಣ ಮಾಡಿದು ಉಪಾಸನ ಧ್ಯಾನಾತ್ಮಕಂ ದ್ವಿಧ ಸ್ವರ್ಣ ಸರ್ವದಾ ಯೋಗ್ಯ ಸ್ವರ್ಣ ಯಾವಾಗ ಬೇಕಾದರೂ ಮಾಡಬಹುದು ಧ್ಯಾನೋಪಾಸನ ಆಸನೆ ಧ್ಯಾನಾಕ್ಯ ಉಪಾಸನ ಮಾತ್ರ ಆಸನದಲ್ಲೇ ಆಗಬೇಕು ಯಾಕೆಂದ್ರೆ ಮನಸ್ಸು ಮನೋವೃತ್ತಿ ನಿರಂತರವಾಗಿರಬೇಕು ಅರಿಯಲ್ಲಿ ಹರಿಬೇಕು ಮಧ್ಯ ಮಧ್ಯದಲ್ಲಿ ಕಟ್ಟಾಗಬಾರದು ಹಾಗಾಗಿ ಕೂತ್ಕೊಂಡೇ ಮಾಡಬೇಕು ಆಸೀನಸ್ಸು ಬದ್ದು ನ ಶಯಾನ ನಿದ್ರೆಯ ಯಾರು ನ ಶಯಾನ ನಿದ್ರೆಯ ಸ್ಥಿತಸ್ಯ ನಿದ್ರೆಯಾಗ್ತಕ್ಕಂಥವನಿಗೆ ಅಥವಾ ನಿಂತ್ಕೊಂಡವನಿಗೆ ಅಥವಾ ಓಡಾಡ್ತಕ್ಕಂಥವನಿಗೆ ಯಾಕೆ ಆಗುವುದಿಲ್ಲ ಧ್ಯಾನ ಮಾಡಿ ಕಾರಣ ಏನಂದ್ರೆ ನಿಕ್ಷೇಪ ಸ್ಥೈವ ಸಂಭವ ಅದು ಯಾಕೆ ದೇಹ ಅಲ್ಲ ಅಡಿದ್ರೆ ಆಗುವುದಿಲ್ಲ ಸ್ಮರಣಾರ್ಥ ಪರವಂದೇ ಧ್ಯಾನಂ ಅತ್ಯರ್ಥದಂತೆ ಸ್ವರಣದಲ್ಲಿ ಆಸನ ನಿಯಮ ಇದ್ದಿದ್ರೂ ಕೂಡ ಧ್ಯಾನ ಎಂಬುದು ನಿರಂತರವಾದಿಂದಾಗಿ ಸ್ವರಣೆಯಿಂದಲೂ ಅತ್ಯುತ್ತಮವಾದದ್ದು ಧ್ಯಾನ ಅದು ಅಪರೋಕ್ಷ ಜ್ಞಾನಕ್ಕೆ ಪೂರಕವಾದದ್ದು ಇದು ನಿನಗೆ ಸಿದ್ಧಿ ಆಗಬೇಕಾದ್ರೆ ನಿಯಮವನ್ನು ಅಳವಡಿಸಿಕೊಡ್ಬೇಕಾಗತ್ತೆ ಆಸನಾದಿ ನಿಯಮ ಬೇಕು ಎಂಬ ಎಚ್ಚರಿಕೆಯನ್ನ ಕೃಷ್ಣ ಕೊಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಇನ್ನು ಇನ್ನೂ ಹೇಳ್ತಾರೆ ಯೋಗ ಅಂದ್ರೆ ಹೇಳಿ ಸಮಾಜ ಅಂತರಂಗಭೂತವಾದ ಚತುರ್ವಿಧವಾದ ಮನೋವೃತ್ತಿ ಅದನ್ನು ಹೇಳ್ತಾರೆ ಏನಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ನೋಡಿ ಇದೆಲ್ಲ ಬಂತಿವಾಗ ಯ ನಿಯಮ ಸುಮ ಹಾಗೆ ಸೂಚನೆ ಮಾಡಿದ್ದಾನೆ ಆಸನ ಪ್ರಾಣಾಯಾಮವೇ ಮಾಡಬೇಕು ಅದೂ ಬೇಕು ಹೇಳ್ತಾ ಇದ್ದಾರೆ ಯೋಗ ಚಿತ್ತ ವೃತ್ತಿ ನಿರೋಧ ನಮ್ಮೊಂದು ಏನಾಗಿದೆ ಅಂದ್ರೆ ನಮ್ಮ ಇಂದ್ರಿಯ ಮತ್ತು ಚಿತ್ತ ಇದು ಅನ್ಯ ವಿಷಯವಾಗಿರ್ತಕ್ಕಂತಹ ಇಂದ್ರಿಯ ವ್ಯಾಪಾರವಿರಬಾರದು ಚಿತ್ತದ ವ್ಯಾಪಾರ ಭಗವಂತನ ಬಿಟ್ಟು ಅನ್ಯ ವಿಷಯಕವಾದ ಚಿತ್ತ ವ್ಯಾಪಾರ ಸ್ಥಗಿತ ಆಗಬೇಕು ಇಂದ್ರಿಯ ವ್ಯಾಪಾರವು ಸ್ಥಗಿತ ಆಗಬಾರದು ನೋಡುದು ಇನ್ನೊಂದು ಚಿತ್ರ ಮಾಡುದು ಹೀಗೆ ಇಂದ್ರಿಯ ಮತ್ತು ಮನಸ್ಸು ಭ ಭಗವಂತನ ಬಿಟ್ಟು ಅನ್ಯ ವಿಷಯಕವಾದ ಯಾವುದೇ ವ್ಯಾಪಾರವನ್ನ ಆ ಮನಸ್ಸಾಗಲಿ ಇತರ ಇಂದ್ರಿಯಾಗಿ ಮಾಡಬಾರದು ಇದನ್ನೇ ಯೋಗ ಚಿತ್ತ ವೃತ್ತಿ ಇರೋ ಅನ್ಯ ವಿಷಯಕವಾಗಿ ಚಿತ್ತ ವೃತ್ತಿ ಇರಲೇಬಾರದು ಅದು ಪೂರ್ತಿ ಬಂದಾಗ ಇದು ಯಾವಾಗ ಸಾಧ್ಯ ಇದು ಪ್ರತ್ಯಾಹಾರ ಮಾಡಿದ ಸಾಧ್ಯತೆ ವಿಷಯದ ಕಡೆಗೆ ಬಾರಿಸ್ತಕ್ಕಂಥ ಇಂದ್ರಿಯಗಳನ್ನು ಯುತ್ ಡ್ರಾ ಮಾಡ್ಕೊಂಡ್ರೆ ಇದಾಗ ಆ ಎಲ್ಲ ವ್ಯಾಪಾರಗಳು ಸ್ಥಗಿತವಾಗಿದೆ ಇದು ಪ್ರತ್ಯಾಹಾರದಿಂದ ಸಾಧ್ಯವಾಗಿರ್ತಕ್ಕಂಥದ್ದು ಏಕಾಗ್ರ ಮನಸ್ಸನ್ನ ಇಟ್ಟು ಸ್ಥಯತ್ನದಿಂದ ಹಿಂದಾದ ಯೋಗ ಆತ್ಮವಿಶುದ್ಧ ಮನಸ್ ಶುದ್ಧಿಗೋಸ್ಕರ ನಾವು ಈ ರೀತಿಯಾಗಿ ಸಮಾಧಿ ಯೋಗವನ್ನು ಮನೋಮನವನ್ನ ಭಾಗವತ ಮೇಲೆ ಹೇಳ್ತದೆ ಮನೋಮನ ಎಲ್ಲ ಹೊರಗೆ ಈ ಈ ಸಮ ಈ ಧ್ಯಾಯ ಈ ಧ್ಯಾನ ಯೋಗದಿಂದ ಹೊರ ಏನಂದ್ರೆ ಮನೋಮನ ಕಾಮಕ್ರೋಪಾದಿಗಳೆಲ್ಲ ತೆಗೆದುಹೋಗ್ತಾರೆ ವದ್ರವೀಕ್ಷಕ ಭಗವಂತ ನೋಡ್ತಕ್ಕಂಥವನಿಗೆ ಅಲ್ಲಿ ಸಮಾಧಿಯಲ್ಲಿ ಅವನಿಗೆ ಭಗವದ್ ವಿಷಯಕ್ಕಾದ ಭಕ್ತಿ ಬರುತ್ತೆ ಹಾಗಾಗಿ ಮನೋಮರ ನಿರಾಸಕ್ಕೋಸ್ಕರ ಆತ್ಮಶುದ್ಧಿ ಅಂದ್ರೆ ಅದು ಅದಕ್ಕೋಸ್ಕರ ಯೋಗಿಗಳು ನಾವು ಈ ಸ್ಥಾನವನ್ನ ಮಾಡಬೇಕು ಎಂಬುದನ್ನು ಭಗವಂತ ಅಲ್ಲಿ ಪ್ರತ್ಯಾಹಾರದಿಂದ ಆ ಅನ್ಯ ವಿಷಯವಾದ ಇಂದ್ರಿಯ ವ್ಯಾಪಾರ ಚಿತ್ರದ ವ್ಯಾಪಾರ ಸ್ಥಗಿತಗೊಳಿಸ್ಕೊಳ್ಬೇಕು ಆವಾಗಲೇ ಮನಸ್ಸು ಏಕಾಗ್ರವಾಗಿರುತ್ತೆ ಅಂತ ಮನಸ್ಸನ್ನು ಭಗವಂತನಲ್ಲಿ ನೀಡಬೇಕು ಸ್ವಸ್ತಿಕಾರಿ ಆಸನದಿಂದ ಶರೀರದ ಚಲನ ಆಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ ಇನ್ನು ದೇಹ ಈ ಸ್ವಸ್ತಿಕಾರಿ ಆಸನದಲ್ಲಿ ಕೂತ್ಕೊಂಡ್ರೆ ನಮಗೆ ದೇಹದ ಚಲನೆ ಆಗದಂತೆ ಮಾಡ್ಕೊಳ್ಳಿಕ್ಕಾಗತ್ತೆ ಅದನ್ನೇ ಮುಂದುವರೆದ ಭಗವಂತ ಹೇಳ್ತಾನೆ ಸಮಿರ ಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷಣಾಚಿ ಕಾತ್ರ ಅನವಲೋಕ ಅಂದ್ರೆ ನಮ್ಮ ದೇಹ ಅಂದ್ರೆ ಮಧ್ಯದೇಹ ಇದು ಮತ್ತೆ ಗ್ರೀವ ಕುತ್ತಿಗೆ ತಲೆ ಇದು ರುಜುವಾಗಿರಬೇಕು ಈಗ ಬಗ್ಗಿಸುತ್ತ ರುಜುವಾಗಿತ್ತು ಸಮಂ ಸಮಜುವಾಗಿರಬೇಕು ಅಷ್ಟೇ ಅಲ್ಲ ಮತ್ತೆ ಧಾರಣ್ ಅಚಲಂ ಸ್ಥಿರ ಇವನು ದೃಢವಾಗಿ ಮನಸ್ಸಿನಿಂದ ಏನು ಮಾಡಬೇಕಂದ್ರೆ ಅದನ್ನು ಅದು ಅಲ್ಲಾಡದಂತೆ ನೋಡ್ಕೊ ಅದು ರುಜುವಾಗಿರುವಂತೆ ನೋಡ್ಕೊಳ್ಬೇಕು ಅಲ್ಲಾಡದಂತೆ ನೋಡ್ಕೊಳ್ಬೇಕು ಮಾಡಬೇಕು ಆಯ್ತಾ ಅದರ ನಂತರ ಯೋ ಕನ್ಫೂರ್ತಿ ಮುಚ್ಚಿದ್ರೆ ಏನಾಗುತ್ತೆ ಆವೃತ್ತಮೃತ ಪೂರ್ತಿ ಮುಚ್ಚಬೇಡ ನಿದ್ರೆ ಪೂರ್ತಿ ತೆರೆ ನಿಕ್ಷಿಪ್ತ ಎಲ್ಲೋ ಹೋಗುತ್ತೆ ಅಕ್ಕ ಹಿಂದೆ ಪೂರ್ತಿ ತೆರವೇ ಆಗಲಿಲ್ಲ ಪೂರ್ತಿ ಮುಚ್ಚುವಾಗಿಲ್ಲ ಅದಕ್ಕೆ ಏನ್ ಮಾಡಬೇಕು ಅರ್ಧ ಮುಚ್ಚಿದ ಹಾಗೆ ಅರ್ಧ ಮುದ್ರಿತ ಅರ್ಧ ಅರ್ಧ ಮುದ್ರಿತ ಅರ್ಧ ಮುಚ್ಚಿರಬೇಕು ಅಂದ್ರೆ ಅದರ ಅರ್ಥ ಏನಂದ್ರೆ ನಾಸಿಕಾಚ ಅಥವಾ ಭೂಮಧ್ಯೆ ಹುಬ್ಬಿನ ಮಧ್ಯದಲ್ಲಿ ನೋಡಬೇಕು ನಮ್ಮ ದೃಷ್ಟಿ ಹುಬ್ಬಿನ ಮಧ್ಯದಲ್ಲಿರಬೇಕು ಅಥವಾ ತೆಗೆರಬೇಕು ನಾಚಿಕ ಆಧ್ರದಲ್ಲಿರಬೇಕು ಆವಾಗ ಅದು ಒಂದು ರೀತಿಯಾಗಿ ಆಚೆ ಹೋಗೋದಿಲ್ಲ ಅಥವಾ ಅದು ಪೂರ್ತಿ ಮುಚ್ಚಿದಾಗೂ ಆಗೋದಿಲ್ಲ ಪೂರ್ತಿ ತೆಗೆದಾಗೂ ಆಗೋದಿಲ್ಲ ಆ ಕಂಟ್ರೋಲ್ ಬರುತ್ತೆ ಯಾವಾಗ ಹೀಗೆ ಇದನ್ನೇ ಶಾಸ್ತ್ರದಲ್ಲಿ ಆವೃತ್ತ ತಕ್ಷವು ಅಂತ ಮೊದಲು ಕಣ್ಣನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ ದೇವರು ಹಾಗೆ ಅದು ಯಾಕೆ ಉಪನಿಷತ್ವ ಅದೇ ಮಾತನಾಡುತ್ತೆ ಕೃಷ್ಣನ ಅದೇ ಹೇಳ್ತಾ ಇದ್ದಾರೆ ಹಾಗಾಗಿ ಸಿಕ್ಕಿದಲ್ಲೆಲ್ಲ ನೋಡ್ಬೇಡ ಯಾಕೆ ಬೇರೆ ಕಡೆ ನಮ್ಮ ಚಕ್ರ ಕಣ್ಣು ಹರಿಬಾರ್ದು ಅಲ್ಲಿ ಹರಿದು ಬಿಟ್ರೆ ಕಣ್ಣಿಯಲ್ಲಿ ನಮ್ಮನ್ನು ಹಾಕೊಂಡವರು ಅಲ್ಲೇ ಮನಸ್ಸನ್ನು ಎಳೆದು ಬಿಡುತ್ತೆ ಹೋಯ್ತು ಅದಕ್ಕೆ ಹತ್ತು ದಿಕ್ಕು ನೋಡ್ತಾ ನೋಡ್ತಾ ಇರಬಾರ್ದು ನಾಚಕ ಬೇರೆ ಕಡೆಗೆ ನಮ್ಮ ಕಣ್ಣು ಹೋಗಬಾರ್ದು ನಿಶಸ್ಥ ಅನವರೋಧ ಅಂತ ಹೇಳ್ತಾರೆ ಅದನ್ನೇ ಕೃಷ್ಣ ಹೇಳಿದ್ದಾನೆ ಭೂಮಧ್ಯಂಚ ಸಂಪ್ರೇಕ್ಷ ಅಂತ ಹುಬ್ಬಿನ ಮಧ್ಯಭಾಗ ಅಥವಾ ನಾಸಾಗ್ರ ಬಹಳ ಆವೃತ್ತ ಚಕ್ಷು ಆಗಿರಬೇಕು ಅಂತವನಿಗೆ ಏನಾಗುತ್ತೆ ಧ್ಯಾನ ಯೋಗ ಎಂದು ಸಿದ್ಧಿಯಾಗುತ್ತೆ ಎಂತಾಗಿ ಹೇಳ್ತಾ ಇದ್ದಾರೆ ಪ್ರಶಾಂತಾತ್ಮ ವಿಗತೀಹಿ ಬ್ರಹ್ಮಚಾರಿ ವೃತ್ತೇ ಸ್ಥಿತ ಮನಸ್ಸಂಯಮ್ಯ ಯುಕ್ತ ಆತೀತ ಮತ್ಪರ ನೋಡಿ ಮನುಷ್ಯನಿಗೆ ಒಳ್ಳೆ ಪ್ರಶಾಂತ ಮನಸ್ಸು ಧ್ಯಾನಕ್ಕೆ ಬೇಕು ಪ್ರಶಾಂತ ಮನಸ್ಸಿದ್ರೆ ಮಾತ್ರ ಅವನು ಧ್ಯಾನದಲ್ಲಿ ಭಗವದ್ ಧ್ಯಾನದಲ್ಲಿ ಯಶಸ್ವಿ ಆಗ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಪ್ರಶಾಂತ ಆತ್ಮನಾಗಬೇಕು ಆತ್ಮ ಅಂದ್ರೆ ಮನಸ್ಸು ಅದು ಪ್ರಶಾಂತವಾಗಿರುವುದೇ ಏನು ಮನಸ್ಸು ಪ್ರಶಾಂತವಾಗುವುದಂದ್ರೆ ಮನಸ್ಸು ಎಲ್ಲಿಯಾದರೂ ವಿಷಯವನ್ನು ಟಚ್ ಮಾಡ್ಕೊಂಡ್ರೆ ಹೋಯ್ತು ವಿಷಯದ ವಿಷಯವನ್ನು ಮನಸ್ಸು ಮನಸ್ಸು ವಿಷಯದ ಸಂಪರ್ಕ ಪಡೀತು ಅಂದ್ರೆ ಅದು ಶಾಂತ ಆತ್ಮಲ್ಲ ಅಶಾಂತವಾಯ್ತು ನಿಮಗೆ ಪ್ರಯತ್ನ ಇಲ್ಲದೆ ನಿಮ್ಮ ಮನಸ್ಸು ದೇವ್ರ ಕಡೆ ಇದು ವಿಷಯದ ಕಡೆ ಹೋಗ್ಬಾರ್ದು ನೋಡಿ ಅದು ಏನು ಸ್ವತಃ ನೀವು ಕಷ್ಟ ಕಡೆಗೆ ಹೋಗದಂತೆ ನೋಡ್ಕೊಳ್ಳಲ್ಲ ಅದು ಸಹಜವಾಗಿ ವಿಷಯದ ಕಡೆಗೆ ಹೋಗಬಾರ್ದು ವಿಷಯ ಮುಟ್ಲಿಕ್ಕೆ ಹೋಗಬಾರ್ದು ಮುಟ್ಬೇಡ ಮುಟ್ಬೇಡ ಅಂತ ಪ್ರಯತ್ನ ಪಟ್ಟು ನೀವು ಮನಸ್ಸನ್ನು ವಿಷಯ ವಿಷಯವನ್ನು ಮುಟ್ಟದಂತೆ ಪ್ರಯತ್ನ ಪಟ್ಟರೆ ಅದು ಪ್ರಶಾಂತ ಆತ್ಮ ಅಲ್ಲ ಸಹಜವಾಗಿ ಯಾವುದೇ ಪ್ರಯತ್ನ ಇಲ್ಲದೇನೆ ಆಟೋಮೆಟಿಕ್ ಆಗಿ ವಿಷಯವನ್ನು ಮುಟ್ಬಾರದು ವಿಷಯ ಸಂಪರ್ಕವನ್ನು ಇಟ್ಕೊಳ್ಬಾರದು ಅದು ಪ್ರಶಾಂತವಾದ ಆತ್ಮ ಅದು ಅದುವೇ ಹಾ ಅಂದರೆ ಮತ್ತೆ ಇನ್ನು ಕೆಲವರಿಗೆ ವಿಗತ ದೀಹಿ ಅಂತ ಒಂದು ಮಾತಿದೆ ಅಂದರೆ ಕೆಲವರಿಗೆ ಏನಾಗತ್ತೆ ಅಂದರೆ ನಾನು ಕಲ್ಲಿ ಹೀಗೆ ಧ್ಯಾನದಲ್ಲಿ ಕೂತ್ಕೊಂಡಿದ್ದೇನೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದೇನೆ ನನ್ನ ಸಾಮಾನೆಲ್ಲ ಇಟ್ಕೊಂಡಿದ್ದೇನೆ ಕರ್ಡು ತಕ್ಕ ಕಣ್ಣು ಮುಚ್ಚಿ ಇಟ್ಟುಕೊಂಡಿದ್ದೇನೆ ಯಾರಾದರೂ ಲೂಟಿ ಮಾಡಿದೆ ಏನ್ಮಾಡ್ದು ಅಥವಾ ನನಗೆ ಚೂರಿ ಹಾಕಿದೆ ಏನು ಮಾಡುದು ಇದು ಕಳ್ಳಕಾಕರ ಭಯ ಹಂತಕರ ಭಯ ವ್ಯಾಕ್ರ ಚೌರಾದಿಗಳ ಭಯ ಅವಲ್ಲ ಯಾರಿಗಾಯ್ತು ಉಪದ್ರವ ಹೇಳಿ ಯಾರ ಮುಗಿದ ಜಡ ಭರತ ಅಲ್ಲ ಒಳ್ಳೆ ಭರತ ಗಡ ಮತ್ತೆ ಅವರು ಸರಿದ್ದ ಮೊದಲನೇ ಭರತ ವೃಷಭರಾಮ ಪರಮಾತ್ಮನಾಗ ಹೋಗಿ ಗಂಡಕಿ ನದಿಯಲ್ಲಿ ಪ್ರದ್ಧವಾದ ಶಚ ಉದೇಶೆ ಸಾರಿಗ್ರಾಮವೇ ಇದೆ ಅಲ್ಲಿ ಅಲ್ಲಿ ವ್ಯಾಚಾರ ಅದೇನ್ ಮಾಡುದು ಹರಿಣದ ಸ್ನೇಹ ಯಾಕಂದ್ರೆ ಅವರಿಗೆ ಭಯ ಇಷ್ಟು ಚಿಕ್ಕ ಪುಟ್ಟ ಪುಟ್ಟು ಮರಿ ಎಲ್ಲಿಯಾದ್ರೂ ಹುಲಿ ಬಂದು ನಾನು ಕಂಡು ಮುಚ್ಚಿ ಕುತ್ಕೊಂಡು ಹೋಗದ ಹುಲಿ ಬಂದು ತಕೊಂಡು ಹೋದ್ರೆ ಏನ್ ಮಾಡುದು ಕಣ್ ಇದು ಭಯ ಆಯ್ತು ಹೋಗಿ ಹರಿಣವನ್ನೇ ಧ್ಯಾನ ಮಾಡಿದ ಏನಾಯ್ತು ಇದು ನಮಗೆ ದೃಷ್ಟಾಂತ ಇದೆ ಭಾಗವತದಲ್ಲಿ ಕೊನಗೆ ಹರಿ ಧ್ಯಾನ ಹೋಗಿ ಹರಿಣ ಧ್ಯಾನ ಮಾಡಿ ಸಿಂಹದ ಧ್ಯಾನ ಮಾಡಿ ಅದೇ ಲಿಂಗ್ ಬಂದು ಕಂಟೇಳ್ಕೊಂಡು ಕೊನೆ ಕೊನೆಗೆ ಏನ್ ಮಾಡ್ದ ಹರಿ ಜಾನ ಪೂರ್ತಿ ಬಿಟ್ಟು ಹರಿಣ ಧ್ಯಾನ ಮಾಡಿ ಹರಿಣನಾದ ಕಿಂಕಿಯಾಗಿ ಉಂಟಾಯಿತು ಎಲ್ಲಿಂದ ಎಲ್ಲಿಗೆ ಭಯ ಇದಾಗ ಗರ್ಥ ಅದಕ್ಕೆ ತುಂಬಾ ಹೈದ ಇರಬಾರ್ದು ಅಂತರ್ಥ ವಿಗತ ಬೀಹಿ ಪ್ರಶ್ ಯಾವ ಭಯವೂ ಇರಬಾರ್ದು ಅದು ಭಯ ಮಾತ್ರ ಅಲ್ಲ ಪ್ರಮಾದ ಆಲಸಂತರಾಯ ಯೋಗ ಅಂತರಾಯ ಭಯರಹಿತ ಯಾವುದೇ ಭಯ ಅವನಿಗೆ ಇರಬಾರ್ದು ವ್ಯಘ್ರಚೋರಾದಿಗಳ ಭಯ ಇರಬಾರ್ದು ಅಂತ ಹೇಳ್ತಾನೆ ಮತ್ತೆ ಅದು ಹೇಳಿ ಆಯ್ತು ಬ್ರಹ್ಮಚಾರಿ ವೃತ್ತೇ ಸ್ಥಿತ ಅದನ್ನಾಗಿ ಹೇಳಿ ಆಯ್ತು ನಾನು ಈಗ ಮತ್ತೆ ವಿವರಣೆ ಮಾಡುವುದಿಲ್ಲ ಅದನ್ನ ಇಷ್ಟೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹಾಕ್ತಾರೆ ಮನಸ್ಸು ವಿಷಯದ ಕಡೆಗೆ ಇರುದ್ರೆ ನಮ್ಮ ಹತೋಟಿಗೆ ಬರುತ್ತೆ ಮನಸ್ಸು ನಮ್ಮ ಹತೋಟಿಗೆ ಬಂದ ಮನಸ್ಸನ್ನ ಅಷ್ಟೇ ಅಂತ ನಿನ್ನ ಹತೋಟಿಗೆ ತಗೊಂಡಂತ ಮಚ್ಚಿತ್ತ ಯುಕ್ತ ಆತೀತ ಮತ್ಪರ ಆವಾಗ ನನ್ನಲ್ಲೇ ನನ್ನಲ್ಲೇ ನಿನ್ನ ಮನಸ್ಸನ್ನು ಇಡ್ಲಿಕ್ಕಾಗತ್ತೆ ನೀನು ವಿಷಯವನ್ನು ವಿಷಯವು ಕಸಿದುಕೊಳ್ತದೆ ಮನಸ್ಸನ್ನ ಕಸಿದುಕೊಳ್ತಕ್ಕಂತಹ ವಿಷಯವನ್ನು ಗೆದ್ದು ಚಿತ್ತವನ್ನು ನಿನ್ನ ಹತೋಟಿಯಲ್ಲಿ ತಗೊಂಡು ಆ ಚಿತ್ತ ಎಂಬ ವಿಧವನ್ನ ಹರಿಯಲ್ಲಿ ಹರಿಸ ಅಲ್ಲಿ ಅರ್ಪಣ ಮಾಡ ಅಷ್ಟು ಸುಲಭದಲ್ಲಿ ಅದು ಹರಿಯುವುದಿಲ್ಲ ಚಿತ್ತ ಕಾರಣ ಏನಂದ್ರೆ ಪರಾಂತಿಕಾರಿ ವ್ಯದನಾತ್ವ ಎಂಬೂಹು ತತ್ಮಾತ್ ಪರಾಸ್ಪತಿ ಉಪನಿಷತ್ತು ಹೇಳ್ತಕ್ಕಂತಹದ್ದು ಏನು ಎಂದೂ ಕೂಡ ಭಗವಂತ ಪರಾಂತಿಕಾರಿ ವ್ಯದನಾತ್ವ ಎಂಬೂಹು ಇಂದ್ರಿಯಗಳನ್ನೆಲ್ಲ ಬಹಿರಂಗವಾಗಿ ಹರಿಯುವ ರೀತಿಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ಸಹಜವಾಗಿ ಅದರ ಪ್ರವೃತ್ತಿಯು ಬಹಿರಂಗವಾಗಿ ಹೋಗುದು ಅಂತರಂಗದಲ್ಲಿ ಇರುವ ರಂಗನನ್ನು ಅದು ಎಂದೂ ಕೂಡ ಟಚ್ ಮಾಡೋಲ್ಲ ಅದು ಮಾಡಬೇಕಾದ್ರೆ ಅದು ನಿನ್ನ ಪ್ರಯತ್ನದಿಂದ ಸಾಧ್ಯ ಹಾಗಾಗಿ ಅದು ಕೇಳ್ತಾನೆ ಆದರೆ ನಮಗೀಗ ಬಹಿರಂಗದಲ್ಲಿ ಮನಸ್ಸು ಯಾಕೆ ಅರಿತದೆ ನಮ್ಮ ಇಂದ್ರಗಳು ಅರಿತವೆ ಬಹಿರಂಗದಲ್ಲಿ ಯಾಕೆ ಅರಿತದೆ ಹೇಳಿ ನೀನು ಆಲೋಚನೆ ಮಾಡ್ರಿ ಯಾಕೆ ಅರಿತದೆ ಹೇಳಿ ನಮಗೆ ಅದರ ಮಹಾತ್ಮ್ಯ ಜ್ಞಾನ ಇದೆ ವಿಷಯದ ಮಹಾತ್ಮ್ಯ ಜ್ಞಾನ ಇರುವುದರಿಂದಾಗಿ ಹೇಳ್ರಿ ವಿಷಯ ಸೌಂದರ್ಯ ವಿಷಯದ ಮಹಾತ್ಮ್ಯ ನಿಷೇಧ ಗುಣ ಚಿಂತನೆ ಮಾಡ್ತಾ ಕುಟ್ಕೊಂಡಿದ್ದೇವೆ ಹಾಗಾಗಿ ಅದು ಎಲ್ಲೋಗುತ್ತೆ ಎಲ್ಲೋಗುತ್ತೆ ದೇವರಿಗೆ ಹೋಗುತ್ತೆ ಹೋಗುದೇ ನಿಷೇಧಗಳಿಗೆ ಹೋಗದೆ ಅರಿತದೆ ಹಾಗಾದರೆ ಏನ್ ಮಾಡಬೇಕು ಬಹಿರಂಗದಲ್ಲಿರುವ ವಿಷಯದಲ್ಲಿ ದೋಷವನ್ನು ಎಣಿಸ್ಬೇಕು ಕೃಷ್ಣ ಹೇಳಿಲ್ವಾ ದುಃಖ ದೋಷಾನು ದರ್ಶನ ಆ ಬಹಿರಂಗದಲ್ಲಿ ಇರುವ ಪದಾರ್ಥಗಳಲ್ಲಿ ದೋಷ ದೌರ್ಬಲ್ಯ ಅದನ್ನು ಎನಿಸ್ತಾ ಇರಬೇಕು ಆಗ ಬರೆದು ಹೋಗುದು ಅದು ಬಹಿಷ್ಠೆ ಆಗ್ತದೆ ಅದು ಹೋಗುತ್ತೆ ನಿಂತು ಬಿಡುತ್ತೆ ಅಂತರಂಗದಲ್ಲಿರುವ ಭಗವಂತನನ್ನ ಅವನ ಗುಣ ಚಿಂತನೆ ಮಾಡ್ತಾ ಇರುವಾಗ ಸಹಜವಾಗಿ ಮನಸ್ಸು ಅಂತರಂಗದಲ್ಲಿರುವ ರಂಗನನ್ನು ಮುಟ್ಟತ್ತೆ ಹಾಗಾದರೆ ಅಂತರಂಗದಲ್ಲಿರುವ ರಂಗನನ್ನು ಮುಟ್ಟಿ ಬಹಿರಂಗವನ್ನು ಅದರಿಂದ ಅದರ ಸ್ಪರ್ಶವನ್ನು ದೂಢ ಮಾಡಿಕೊಳ್ತಾ ಇದ್ರೆ ಬಹಿರಂಗದಲ್ಲಿರುವ ವಿಷಯದಲ್ಲಿ ದೋಷವನ್ನು ಚಿಂತನ ಮಾಡು ಅಂತರಂಗದಲ್ಲಿರುವ ರಂಗನಲ್ಲಿ ಗುಣವನ್ನು ಅನುಸಂಧಾನ ಮಾಡಿದ್ರೆ ಸಹಜವಾಗಿ ಮನಸ್ಸು ಅರಿಯಲ್ಲಿ ಸಿಕ್ಕತ್ತು ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಒಂದು ಎಚ್ಚರಿಕೆ ಕೊಡ್ತಾನೆ ಮತ್ಪರಹ ಮತ್ಪರಂತೇನು ಅದು ದೇವರು ದೊಡ್ಡವ ಬರ ಎಂಬ ಶಬ್ದಕ್ಕೆ ಮಗಳು ನಾವು ಯಾರ್ಯಾರನ್ನು ನಂಬ್ತೇವೆ ಅವರು ನಮ್ಮನ್ನು ಒಳ್ಳೆದು ಮಾಡ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತೇವೆ ಹೆಂಡತಿಯನ್ನು ಮಕ್ಕಳನ್ನು ಮಿತ್ರರನ್ನು ಯಾರ್ಯಾರನ್ನ ನಂಬುತ್ತೆ ಅವರು ನಮ್ಮನ್ನ ಒಳ್ಳೇದು ಮಾಡ್ತಾ ಇರತ್ತೆ ಆದರೆ ಅವರು ಯಾರೂ ಪರರಲ್ಲ ಪರರಲ್ಲ ಪರರಲ್ಲ ಅಂದ್ರೆ ಪರ ಅಂದ್ರೆ ಸ್ವತಂತ್ರರಲ್ಲ ಅವರೇ ಅವರನ್ನು ಉದ್ಧಾರ ಮಾಡಿಕೊಳ್ಳಕ್ಕೆ ಸಮರ್ಥರಲ್ಲ ಅಂತಾದ್ಮೇಲೆ ಅವನು ನಾವು ನಂಬಿದ್ರೆ ನಮ್ಮನ್ನು ಅವರೇನು ಉದ್ಧಾರ ಮಾಡ್ತಾರೆ ಯಾರು ಅಸ್ವತಂತ್ರರೋ ಅವರು ಖಚಿತವಾಗಿ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಗ್ಯಾರಂಟಿ ಇರೋದಿಲ್ಲ ಅವರೇ ಸ್ವತಂತ್ರ ಹಾಗಾಗಿ ಈ ಹೊರಗಿನ ಯಾವುದೇ ಪದಾರ್ಥವಾಗಿ ಅದು ನಮಗೆ ತಕ್ಕಂತೆ ಸುಖವನ್ನು ಕೊಡೋದ್ರಲ್ಲಿ ಸ್ವತಂತ್ರ ಅಲ್ಲ ಎಂಬ ತಿಳುವಳಿಕೆ ಬೇಕು ರಮಾ ಬ್ರಹ್ಮಾದಿ ವೇಗತೆಗಳಿಂದ ಆರಂಭಿಸ ಪ್ರತಿಯೊಬ್ಬರು ಅಪರರು ಸ್ವತಂತ್ರರಲ್ಲ ಹರಿಚಿತ್ತದ ಇದ್ರೆ ಮಾತ್ರ ಅವರು ಹರಿ ಅನುಗ್ರಹಕ್ಕೆ ಮಾತ್ರ ಆದರೆ ಅವ್ರಿಗೆ ಮಾಡ್ತಾರೆ ಇಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಅವರೆಲ್ಲ ಕೈ ಕೊಡುವವರು ಸ್ವತಂತ್ರತ್ವೇನ ಅವರು ನಂಬೇಡ ಸರ್ವೋತ್ತಮತ್ವೇನ ಅವರು ನಂಬೇಡ ಅದು ಉಪಯೋಗ ಇಲ್ಲ ಅವರು ಸಮರ್ಥರಲ್ಲ ಹಾಗಾದರೆ ಅಹಮೇವ ಪರ ಅಹಮೇವ ಪರ ವ್ಯಕ್ತ ಸ ಮತ್ಪರ ನಾನೇ ಪರ ಅಂತ ನಂಬಿದವು ಪರ ಸ್ವತಂತ್ರ ಅಂತ ನಂಬಿದವು ಒಂದರ್ಥ ನಾನೇ ಪರ ಅಂತ ನಂಬಿದವು ಪೂರ್ಣತ್ವಾಂಚಾಹುರ್ಜನಾ ಸತ್ಯಂ ಪರಂಧೀಮೀ ಭಾಗವತ ಎತ್ಕೊಳ್ತಾನೆ ದೇವರನ್ನು ಬರ ಅಂತ ಧ್ಯಾನ ಮಾಡ್ಬೇಕು ಅಂತ ಬರ ಅಂದೇನು ನಿರ್ದೋಷ ಗುಣಪೂರ್ಣ ಪರಂತನಾರ್ಧನ ನಿರ್ದೋಷ ಗುಣಪೂರ್ಣನಾದವಷ್ಟು ಪರ ಪರ ಅವರು ಸ್ವತಂತ್ರ ಪರ ಅವನು ಸರ್ವೋತ್ತಮ ಪರ ಬಾಲಕ ಕೃಪಾಲದ ಪೂರ್ವ ಹಾಗಾಗಿ ಸ್ವತಂತ್ರವಾಗಿ ಗುಣಪೂರ್ಣನಾದವನು ನಮಗೆ ಬರ ಅವರು ಬಾಲಕ ಗ್ಯಾರಂಟಿಯಾಗಿ ನಮ್ಮನ್ನು ದರ್ಶನ ಮಾಡ್ತಾರೆ ಭಗವಂತನ ಬಿಟ್ಟು ಬೇರೆ ಯಾರೂ ಕೂಡ ಸ್ವತಂತ್ರರಲ್ಲ ಎಂಬ ನಂಬಿಕೆ ಇದ್ರೆ ಅವನೇ ನನಗೆ ಬಾಲಕ ಅವನೇ ಸ್ವತಂತ್ರ ಅವನೇ ಗುಣಪ್ರೂಣ ಈ ಪ್ರಪಂಚದಲ್ಲಿ ಏನೇನಿದೆ ಗುಣಗಳು ನೋಡಿ ಪ್ರಪಂಚದಲ್ಲಿ ಏನ್ ಗುಣ ಇದೆ ಹೇಳ್ರಿ ಅದೆಲ್ಲದೇ ಅವರಲ್ಲಿ ನಿದ್ದೆ ಇದೆ ಜಾರಿಗೆ ಭೂ ಪಂಚಭೂತರು ಅಂತವಲ್ಲ ಪಂಚಭೂತ ಭೂಮಿಯಲ್ಲಿ ಏನಿದೆ ಭೂಮಿಯಲ್ಲಿ ಏನಿದೆ ಕಾರಕತ್ವ ನಮ್ಮನ್ನೆಲ್ಲ ಧರಿಸಿದೆ ಎಂಬ ಗುಣ ಇದೆ ನೀರಿನಲ್ಲಿ ಏನಿದೆ ತರ್ಪಕತ್ವ ತೃಪ್ತಿದಾಯಕವಾಗುತ್ತಿದೆ ತರ್ಪದತ್ತ ಇದೆ ತೃಪ್ತಿಯನ್ನು ಕೊಡ್ತದೆ ಬೆಂಕಿಯಲ್ಲಿ ಏನಿದೆ ದಾಹ ದತ್ತ ಇದೆ ಗಾಳಿಯಲ್ಲಿ ಏನಿದೆ ಶೋಷಕತ್ವ ಒಣಗಿಸುತ್ತದೆ ಶೋಷತತ್ವ ಇದೆ ಆಕಾಶದಲ್ಲಿ ಏನಿದೆ ಆಕಾಶದಲ್ಲಿ ಏನಿದೆ ಗುಣ ಅವಕಾಶ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಯಾರು ನೀವು ಕೂತ್ಕೊಂಡಿದ್ರಲ್ಲ ಇಲ್ಲಿ ಅವಕಾಶ ಕೊಟ್ಟವನು ಯಾರು ಗಣಪತಿ ಆಕಾಶಕ ಅಭಿಮಾನಿ ಅವನಿಗೂ ನಿಮಕನಾಗಿರುವವನು ಯಾರು ಪರಮಾತ್ಮ ಅವರೇ ಈ ಎಲ್ಲಲ್ಲಿ ಭೂತಗಳಲ್ಲಿ ಏನೇನು ಗುಣ ಇದೆ ಇದೆಲ್ಲ ದೇವರೊಂದಿಗೆ ಅದನ್ನು ಯಾಕೆ ಅಲ್ಲಿ ಹೊತ್ತೀ ಯಾಕೆಂದ್ರೆ ಆ ಗುಣವನ್ನು ಕೊಟ್ಟವರೂ ಅವನೇ ಅಲ್ಲಿ ಅದು ಪರಿಮಿತ ಗುಣ ಆದ್ರೆ ದೇವರೇ ಸ್ವತಂತ್ರವಾಗಿದೆ ಅವನನ್ನ ನೋಡೋದು ಪರಗಿದ್ದೀನಿ ಯಾಕೆ ನೋಡ್ತೀಯ ಎಲ್ಲೋ ಅವನಲ್ಲಿದೆ ಅಂತ ನಮಗಿವೆ ಆ ದೇವರು ಪರಾ ನಿರ್ದೋಷ ಕೂಡ ದೇವರು ಸ್ವತಂತ್ರ ದೇವರು ನಮ್ಮನ್ನು ರಕ್ಷೇ ವಿಶ್ವಾಸ ಈ ರೀತಿಯಾಗಿ ನೀನು ದೇವರನ್ನ ನಿನಗೆ ಅವನು ಪರಾಂತ ಭಾವನೆ ನಿನಗೆ ಬಂದ್ರೆ ಅದರಲ್ಲಿ ಚಿಂತೆ ಇಡ್ಲಿಕ್ಕೆ ಏನು ಕಷ್ಟ ಆಗೋಲ್ಲ ಅದಕ್ಕೆ ಕೃಷ್ಣ ಉಪಾಯ ಹೇಳಿದ್ದು ಮತ್ಪರ ನಾವು ನನ್ನನ್ನು ಪರಾಂತ ಅನುಸಂಧಾನ ಮಾಡುವ ಈಗ ಬಹಳ ಅರ್ಥವನ್ನು ಆಚಾರ್ಯ ಮದ್ದು ತುಂಬಾ ಹೇಳಿದ್ದಾರೆ ನೀವು ಅದಕ್ಕೆ ಹೇಳಿದ್ದಲ್ವಾ ದೇವರಲ್ಲಿ ಮನಸ್ಸಿರಬೇಕಂದ್ರೆ ಸಸತ್ ಲೋಕ ಭಾಗವತ ಏನು ಬಂದದು ಹೇಮೇವ ಅಹಮೇವೇ ನಾಣ್ಯತೆ ಅಂತೇತಚ್ಚ ಪರನಾಗಿ ಪರೆಯೂ ಇರುವನು ನಾನೊಬ್ಬರಿ ಅದು ಸ್ವತಂತ್ರ ಹಾಗಾಗಿ ಆ ಭಾವನೆ ಬಂದಿದ್ರೆ ನಿಮಗೆ ಮನಸ್ಸನ್ನು ಇಟ್ಟಿಗೆ ಸುಲಭ ಸುಳ ಹಾಗೆ ಆ ಗುಣ ಅನುಸಂಧಾನ ಮಾಡ್ತಾ ನನ್ನಲ್ಲಿ ಭಗವಂತ ಇಟ್ಬಿಟ್ಟರೆ ಅವನು ನಿಜವಾಗಿಯೂ ಅವನು ಅವನು ಯೋಗಿ ಅಂತ ಹೇಳಲಿಕ್ಕೆ ಯುದ್ಧರಾಗುತ್ತೆ ಯುದ್ಧ ಅವನು ಸಮಾಧಿ ಸಂಪನ್ನನಾಗಿ ಇರಲಿಕ್ಕೆ ಸಾಧ್ಯ ಅವನು ಯುದ್ಧ ಆತೀತ ಅವನು ನಿಜವಾಗಿಯೂ ಕೂಡ ಅವನಿಗೆ ಸಮಾಧಿ ಸಿದ್ಧಿ ಖಂಡಿತ ಆಗತ್ತೆ ಆದರೆ ಸಂಶಯ ಇಲ್ಲ ಅಂತ ಪರಮಾತ್ಮ ಯೋಗ ಸಂಪನ್ನನ ಆಗಪ್ಪ ಇದು ಉಪಾಯ ಯೋಗ ಸಮಾಧಿ ಸಂಪನ್ನಾಗಬೇಕಾದ್ರೆ ಇದೇ ಉಪಾಯ ಅಂತ ಕೃಷ್ಣ ಹೇಳಿದ ಏನು ಇಷ್ಟೆಲ್ಲ ಕೃಷ್ಣ ನಮಗೆ ಆ ಧ್ಯಾನ ಹೇಗೆ ಮಾಡಬೇಕು ಧ್ಯಾನದ ಅಂಗ ಏನು ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ ಇದರಿಂದಾಗಿ ಆಗತಕ್ಕಂಥ ಫಲ ಏನು ನಮಗೆ ಅನಿಸ್ತಾ ಇದೆ ಕೇವಲ ನಾವು ಅದು ಆದರದಿಂದ ಮಾಡಬೇಕು ದೇವರ ಧ್ಯಾನವನ್ನು ಅಲ್ಲಿ ಮದ್ಯದಲ್ಲಿ ನಿಚ್ಛಿತ್ತಿ ಬರಬಾರದು ಮದ್ಯದಲ್ಲಿ ಭಂಗ ಬರಬಾರದು ಹಾಗೆ ಮಾಡಿದರೆ ಆದರದಿಂದ ನಿರಂತರವಾಗಿ ಮಾಡಿದರೆ ಪ್ರಯತ್ನವಿಲ್ಲದೇ ಮಾಡಿದರೆ ಅದು ಸಮಾಧಿ ಪ್ರಯತ್ನದಿಂದ ಮಾಡಿದರೆ ನಿರಂತರ ಸ್ಮರಣೆ ಅದು ಧ್ಯಾನ ಮಧ್ಯದಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಮಾಡಿದರೆ ಅದು ಧಾರಣ ಕೃಷ್ಣ ಹೇಳ್ತಾನೆ ಸದಾ ಲಿಂಜನ್ ಅಂತ ಹೇಳಿದ್ರಿಂದಾಗಿ ಈ ಎಲ್ಲ ಆಸನಾದಿಗಳನ್ನ ಅಳವಡಿಸಿಕೊಂಡು ಸದಾ ಭಗವಂತನನ್ನು ಆ ಧ್ಯಾನ ಮಾಡಿದಾಗ ಅದು ದೀರ್ಘಕಾಲವಾಗಿ ಮಾಡಬೇಕು ಸುಮ್ಮನೆ ಒಂದು ಹತ್ತು ಹತ್ತು ನಿಮಿಷ ಮಾಡ್ತೇವೆ ಅಂತಾಗುವುದಿಲ್ಲ ಆಯ್ತಾ ನಿಯತ ಮಾನಸ ಮನಸ್ಸನ್ನು ಕಂಟ್ರೋಲ್ಕೊಂಡ್ಬಿಟ್ಟು ನಿಯತವಾಗಿ ಮಾಡಬೇಕು ಬಹುಕಾಲದವರೆಗೆ ಮಾಡಬೇಕು ಭಗವಂತನಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು ಇಂಜನಂದ್ರೆ ಅದೇ ಅರ್ಥ ಆವಾಗ ಆಗ್ತಕ್ಕಂತಹ ಫಲ ಏನು ಕೃಷ್ಣ ಹೇಳ್ತಾನೆ ಈ ರೀತಿಯಾಗಿ ಸಮಾಧಿ ಸ್ಥಿತಿಗೆ ಬಂದವನು ಅಲ್ಲಿ ಭಗವಂತನ ಕಂಡವನಿಗೆ ಜೀವನ್ ಮುಕ್ತಾವಸ್ಥೆ ಅದು ಮಾತ್ರ ಅಲ್ಲ ಜೀವನ್ ಮುಕ್ತಾವಸ್ಥೆಯಲ್ಲಿ ಏನಿದೆ ಅವನು ಈ ಶರೀರದಲ್ಲಿ ಬದುಕಿದ್ದರೂ ಕೂಡ ಮುಕ್ತನಾದ ಜೀವನ ಮುಕ್ತ ಅವಸ್ಥೆ ಅಂದ್ರೆ ಅಲ್ಲಿ ವೈಕುಂಠಕ್ಕೆ ಹೋಗೋದಿಲ್ಲ ಇಲ್ಲೇ ಇರ್ತಾರೆ ಯಾವ ದೇಹದಲ್ಲಿ ಅವನಿಗೆ ಸಾಕ್ಷಾತ್ಕಾರ ಆಗಿದೆಯೋ ಆ ದೇಹದಲ್ಲಿ ಬದುಕಿದ್ದರೂ ಕೂಡ ಅವನು ಮುಕ್ತ ಯಾಕೆ ಆ ದೇಹದಲ್ಲೂ ಮಾತ್ರ ಮುಕ್ತ ಅಲ್ಲ ಆ ದೇಹದಲ್ಲಿ ಇದ್ರೂ ಮುಕ್ತ ಕಾರಣ ಏನು ಹೇಳಿ ಕಾರಣ ಅವನು ಮುಕ್ತ ಅಂತ ಹೇಳಿದ್ರು ಯಾಕೆ ಯಾಕೆ ಅಂದ್ರೆ ಅವನಿಗೆ ಅಭಿಮಾನ ಇರುವುದಿಲ್ಲ ಈ ಅಭಿಮಾನ ಇದ್ರೆ ಶುರುವಾಗುತ್ತೆ ಎಲ್ಲ ರೋಗಗಳು ದೇಹಾಭಿಮಾನವನ್ನು ಕಳಿಸಿಕೊಂಡ್ರೆ ಅವನು ಜೀವನ ಉತ್ತರಂತೆ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ ಅಭಿಮಾನ ಎಂದು ದುಃಖಕ್ಕೆ ಕಾರಣ ಅಪರೋಕ್ಷ ಜ್ಞಾನ ಆದವನಿಗೆ ಈ ದೇಹವನ್ನು ದಂಡ ಪಟಾಯಮಾನ ಆದಾಗೆ ಇದರಲ್ಲಿ ಯಾವ ಅಭಿಮಾನವನ್ನು ಅವನು ಮಾಡುವುದಿಲ್ಲ ಆದ್ದರಿಂದಾಗಿ ಅವನು ಅವನಿಗೆ ಸೈಡ್ ಎಫೆಕ್ಟ್ ಇಲ್ಲ ದೇಹದಲ್ಲಿದ್ದರೂ ಸೈಡ್ ಎಫೆಕ್ಟ್ ಆಗುವುದಿಲ್ಲ ಸೈಡ್ ಎಫೆಕ್ಟ್ ಯಾರಿಗೆ ದೇಹದಿಂದ ಸಂಸಾರಿ ಜೀವನಿಗೆ ಇನ್ನೂ ದೇವರ ಅಪರೋಕ್ಷ ಜ್ಞಾನ ಆಗಲಿದ್ದವರಿಗೆ ಅಪರೋಕ್ಷ ಜ್ಞಾನ ಅದನ್ನು ಈ ದೇಹದಲ್ಲಿ ಇದ್ರೂ ಕೂಡ ಅವನು ಮುಕ್ತನಂತೆ ಆರಾಮಾಗಿರ್ತಾನೆ ಯಾಕೆ ಅಭಿಮಾನವನ್ನು ಕಳಿಸಿಕೊಂಡುದರಿಂದ ಇದು ಒಬ್ಬ ದೇವರನ್ನು ಧ್ಯಾನ ಮಾಡಿ ದೇವರನ್ನು ಒಲಿಸಿಕೊಂಡವನಿಗೆ ಸಿದ್ಧ ಆಗತ್ತೆ ಎಂಬುದು ದೊಡ್ಡದಲ್ಲ ಆದರೆ ನಮಗೆ ಬೇಕಾದದ್ದು ಇಲ್ಲಿ ಇರುವುದು ಸುಮ್ಮನೆ ಅಲ್ಲಿ ಇದೆ ನಮ್ಮ ಮನೆ ಅದು ಬೇಕಾದ ಅದಕ್ಕೆ ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಶಾಂತಿ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅನಿಗತಿ ಕೇವಲ ಜೀವನ್ ಮುಕ್ತ ಅವಸ್ಥೆಯನ್ನು ಮಾತ್ರ ಪಡೆದಲ್ಲ ಈತ ಸಮಾಜ ಯೋಗದಲ್ಲಿ ಇದ್ದವರು ದೇವರ ವಧಿಸುಗಳ ಬಳಿಕ ಜೀವನ್ ಮುಕ್ತ ಅವಸ್ಥೆಯಲ್ಲಿ ಹೀಗೆ ಮಾತ್ರ ಇರುವುದಲ್ಲ ಅಲ್ಲಿರ್ತಾರೆ ಕೃಷ್ಣ ಹೇಳ್ತಾನೆ ಮೋಕ್ಷನ್ ರೇನು ಮತ್ ಸಂಸ್ಥ ನನ್ನಲ್ಲಿ ಇರುವುದು ಏನ್ರಿ ನನ್ನಲ್ಲಿ ಇರುವುದು ಹೌದಾ ಇದು ಮೋಕ್ಷ ನಾನು ಈಗಲೂ ಇದೆಯಲ್ಲ ನಾವು ದೇವರಲ್ಲಿ ಇರೋದೇ ಬೇರೆ ಕಡೆ ಇದ್ದೇವ ಎಲ್ಲಿದ್ದೇವ ರೀ ನಾವು ದೇವರಲ್ಲಿ ಇದ್ದೇವ ಇಲ್ವಾ ಸಂಸಾರದಲ್ಲಿಯೂ ನಮಗೆ ದೇವರೇ ಆಶ್ರಯ ಮೋಕ್ಷದಲ್ಲಿಯೂ ದೇವರ ಆಶ್ರಯ ಹಾಗೆ ಸಂಸಾರದಲ್ಲಿ ಮಸ್ತಸ್ತ ದೇವರಲ್ಲೇ ನಾವು ಇರ್ತೇವೆ ಮತ್ತೆಂಥದ್ದು ಹೋದ್ರೆ ಅಯ್ಯಯ್ಯೋ ನಿಮ್ಗೆ ಗೊತ್ತಿಲ್ವಾ ದೇವ ದೇವರಲ್ಲಿ ಇರುವುದು ಮುಖ್ಯ ಅಲ್ಲ ಇದ್ದೇವೆ ಎಂಬ ಅರಿವು ಬೇಕಿಲ್ವಾ ಅದು ನಿಮ್ಗೆ ಇರುವುದಿಲ್ಲ ಸಂಸಾರದ ನಾವು ದೇವರಲ್ಲಿ ಇದ್ದೇವೆ ಎಂಬ ಅರಿವು ಇರುವುದಿಲ್ಲ ಅಲ್ಲಿ ಪ್ರತ್ಯಕ್ಷವಾಗಿ ತೋರತ್ತೆ ನಾನು ದೇವರನ್ನು ಆಚರಿಸ್ಕೊಂಡಿದ್ದೇನೆ ಅಂತ ಅದು ಮುಖ್ಯ ಅದು ನಮಗೆ ಗೊತ್ತಾಗಿದ್ದು ನಾವು ಇರ್ತೇನೆ ಅಲ್ಲಿ ಗೊತ್ತಾದ ಇರ್ತೇವೆ ಅಲ್ಲಿ ಗೊತ್ತಾಗುವ ರೀತಿಯಲ್ಲಿರುವುದೇನಿದೆ ದೇವರನ್ನು ಆಚರಿಸಿಕೊಂಡಿರುವುದು ಮುಕ್ತಿ ಸ್ವರೂಪಿ ವ್ಯವಸ್ಥಿತಿ ಅಂತ ಹೇಳ್ತೇನೆ ಇರುವುದು ವಿಷ್ಣುವಿನಲ್ಲಿರುವುದು ನಮ್ಮ ಸ್ವರೂಪವನ್ನು ಅಭಿವ್ಯಕ್ತಿಗಳು ವಿಷ್ಣುವನ್ನು ಆಚರಿಸಿಕೊಂಡಿರುವುದೇ ಅಥವಾ ಇರುವುದನ್ನು ನಮ್ಮ ಶರೀರವೂ ಇರಬಹುದು ನಮ್ಮ ಮನಸ್ಸು ಅಲ್ಲಿರಬೇಕು ಕ್ಷಣ ಹಾಗೂ ಅದೇ ಶಾಂತಿ ಅದಕ್ಕೆ ಶಾಂತಿ ಮೋಕ್ಷೋಟ ನಿರ್ವಾಣಂ ಶಾಂತಿ ಅಂದರೆ ಮೋಕ್ಷ ಯಾಕೆಂದ್ರಲ್ಲಿ ಕೇವಲವಾಗಿ ಮನಸ್ಸಿರುತ್ತೆ ಅದೇ ಶಾಂತಿ ಅಂದರೆ ಬೇರೆ ಕಡೆ ಹೋಗಲ್ಲ ಯಾಕೆ ಮನಸ್ಸಿನಿಂದಿರುವುದು ದೇವರಲ್ಲಿ ದೈಹಿಕವಾಗಿರುವುದು ಮನಸ್ಸಿನಿಂದಿರುವುದು ಮತ್ಸಂಸ್ಥೆ ಅದು ನಿರ್ವಾಣ ಪರಮ ಈಗ ನಿರ್ವಾಣ ಹಿಂದೆ ಬಾಣ ಇದೆ ನನಗೀಗ ಈ ಬಾಣದಲ್ಲಿ ಇದ್ದೇವೆ ನಾವು ದೇಹ ಬಾಣ ದೇಹ ಬಾಣ ಬ ಬಾಣ ರೇ ರಭೆಯಲ್ಲ ದೇಹ ವೈದಿಕ ಸಾಹಿತ್ಯದಲ್ಲಿ ಬಾಣ ದೇಹವನ್ನು ಬಾಣ ಅಂತ ಕರೀತಾರೆ ಅರ್ಥ ಆಯ್ತಾ ಅದು ದೇಹ ಈಗ ಲಿಂಗ ದೇಹ ಇದೆ ಸ್ಥೂಲ ದೇಹ ಇದೆ ಈ ಜೀವನ್ ಮುಕ್ತ ಅವಸ್ಥೆಯಲ್ಲಿ ಆದರೆ ಪರಮ ಮುಕ್ತಾವಸ್ಥೆಯಲ್ಲಿ ಜೀವನ್ ಮುಕ್ತ ಅವಸ್ಥೆ ಅಲ್ಲ ನಿಜವಾದ ಮುಕ್ತಾವಸ್ಥೆಯಲ್ಲಿ ನಿರ್ವಾಣ ಇರುವುದಿಲ್ಲ ಬಾಧೆ ಇರುವುದಿಲ್ಲ ಬಾಣದೆ ದೇಹ ಅದು ನಿರ್ಗತ ಹೋಗಿರುತ್ತೆ ಲಿಂಗ ದೇಹ ಸ್ಥೂಲ ದೇಹ ಅರಿರುತ್ತ ದೇಹ ಯಾವುದೇವೂ ಇಲ್ಲ ಹಾಗಾಗಿ ದೇಹವನ್ನು ಕಲಿಸಿಕೊಂಡದ್ರಿಂದಾಗಿ ಆ ದೇಹವನ್ನು ಕಲಿಸಿಕೊಂಡಂತೆ ಇರತಕ್ಕಂತಹ ಒಂದು ಸ್ಥಿತಿ ಅದು ಶಾಂತಿ ಅದು ಅತ್ಯುತ್ತಮವಾದದ್ದು ಅದನ್ನು ಅವನು ಪಡಿತಾನೆ ಬಹಳ ನಮಗೆ ಅಲ್ಲಿ ಇದು ಮೋಕ್ಷವನ್ನು ಶಾಂತಿ ಅಂತ ಕರೆದು ಶಾಂತಿರು ಮೋಕ್ಷೋತ ನಿರ್ವಹಣ ಅಂತ ಪ್ರಯಾಯಿಸುತ್ತಾರೆ ಶಾಂತಿ ಅಂದರೆ ಶಾಂತಿ ಅದು ಮೋಕ್ಷವನ್ನು ಶಾಂತಿ ಅಂತ ಯಾಕರಿತಾರೆ ಅಂದರೆ ಈಗ ಹೇಳಿದೆ ನಮ್ಮ ಮನಸ್ಸು ಭಗವಂತನಲ್ಲೇ ಶಮೋ ಮನಿಷ್ಠ ಶಾಂತಿ ಅಂದರೆ ದೇವರಲ್ಲೇ ನಮ್ಮ ಮನಸ್ಸು ನಿಹತವಾಗಿ ಇರುವುದು ಅದು ಶಾಂತಿ ಆವಾಗಲೇ ಶಾಂತಿ ಇಲ್ಲಂದ್ರೆ ಶಾಂತಿ ಇಲ್ಲ ಇನ್ನೊಂದು ಶಾಂತಿ ಸುಖದ ಪರಾಕಾಷ್ಠೆಯ ಅನುಭೂತಿ ನಮ್ಮ ನಮ್ಮ ಯೋಗ್ಯತಾ ಅನುಸಾರವಾಗಿ ಸುಖದ ಪರಾಕಾಷ್ಠೆಯ ಅನುಭೂತಿ ಅದನ್ನು ಶಾಂತಿ ಅಂತ ಹೇಳಿ ಅದನ್ನು ನಿಜವಾದ ಮುಕ್ತಿಯನ್ನು ಪಡಿತಾನೆ ಕೇವಲ ಜೀವನ್ ಮುಕ್ತಿಯನ್ನು ಮಾತ್ರ ಪಡೆಯುವುದಲ್ಲ ಅಂತ ಕೃಷ್ಣ ನಮಗೆ ಎಚ್ಚರವನ್ನು ಕೊಡ್ತಾ ಆದರೆ ಒಂದು ವಿಚಾರ ಹೇಳ್ತಾನೆ ಕೃಷ್ಣ ಈ ಹುಚ್ಚುಚ್ಚರಾಗಿ ಮಾಡಲಿಕ್ಕೆ ಹೋಗಬೇಡಿ ಎಚ್ಚರಿ ಇರಲಿ ಅಂತ ಏನು ಎಚ್ಚರ ಕೆಲವರು ಈ ದೇಹವನ್ನು ಶೋಷಿಸಿಕೊಂಡು ಸಿಕ್ಕಾಪಟ್ಟ ದೇಹವನ್ನು ಶೋಷಣೆ ಮಾಡಿಕೊಂಡ್ರೆ ಅವನು ಎಷ್ಟು ಕಷ್ಟಪಟ್ಟರೂ ಕೂಡ ಅವನಿಗೆ ಧ್ಯಾನ ಯೋಗ ಸಿದ್ಧಿ ಆಗುವುದಿಲ್ಲ ಓಬರ್ರಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗ್ಬಿಡಿ ಅಶಕ್ತರಾದಲ್ಲಿ ನಿಮಗೆ ಶಕ್ತಿ ಇಲ್ಲದೆ ಇದ್ದಾಗ ಓವರ್ ರಾಗಿ ನಿಮಗೆ ದೇಹಕ್ಕೆ ಯಾವುದು ಒಗ್ಗೂ ನಿಲುವು ಅಂತ ಕಠೋರವಾದ ವೃತ ಉಪಾಸಗಳನ್ನು ಮಾಡಿದರೆ ನೀವು ಧ್ಯಾನ ಯೋಗದಲ್ಲಿ ವಿಫಲರಾಗ್ತೀರಾ ಅಂತ ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ ಎಂಬ ಎಚ್ಚರವನ್ನು ಕೂಡ ಕೃಷ್ಣ ಕೊಡ್ತಾ ಇದ್ದೇನೆ ನಮಗೆ ನಾಚಿ ಅಸ್ನತಸ್ತು ಯೋಗೋಸ್ತಿ ಆಹಾರ ನಿಯಮ ವಿಹಾರ ನಿಯಮ ಮತ್ತೆ ನಿದ್ರಾದಿ ನಿಯಮ ಇದು ಬೇಕೇ ಬೇಕು ಅಶಕ್ತನಿಗೆ ಶಕ್ತನಿಗೆ ಪರವಾಗಿಲ್ಲ ಅಶಕ್ತನಿಗೆ ಆದ ಎಚ್ಚರ ಬೇಕು ಏನದು ನಾಚೇ ಅಸ್ನತಸ್ತು ಏನ್ರಿ ಏಕಾದಶಿಯು ನಾನು ಊಟ ಮಾಡಲ್ಲ ದ್ವಾದಶಿಯು ಊಟ ಮಾಡಲ್ಲ ಏನಂದ್ರೆ ಯಾಕೆ ಊಟ ಮಾಡಿದ್ರೆ ಏನಾಗತ್ತೆ ಹೇಳಿ ಇಂದ್ರಿಯಗಳು ಏನಾಗ್ತವೆ ಊಟ ಮಾಡಿದ್ರೆ ಇಲ್ಲಿ ಚಿರುಕಾಗತ್ತೆ ಬ್ಯಾಡಿದ ಕಡೆಗೆ ಹೋಗತ್ತೆ ಅದಕ್ಕೆ ನಾನು ಊಟವೇ ಮಾಡಲ್ಲ ಅಂತ ಇಟ್ಟು ತಿರುಕರ ಮಾಡಿಲ್ವಾ ಹಾಗೆ ನಾನು ಮಾಡ್ಲಿಕ್ಕೆ ಹೋಗ್ತೇನೆ ಅಂದ್ರೆ ಆಗುದಿಲ್ಲ ಅವ್ರು ವಿಷ್ಣು ಶಕ್ತಿ ಇತ್ತು ನಿಮ್ಮ ಮಾಡ್ಲಿಕ್ಕೆ ಹೋಗಬೇಕು ಚಿತ್ರ ಪಂಚ ಮಾಡ್ಕೊಂಡು ಮಾಡಿದ್ರು ಅಂತೂ ಹೇಳ್ತೀವಿ ಹಾಗೆ ನೀವು ಮಾಡ್ಲಿಕ್ಕೆ ಹೋಗಿ ಈಗಲೂ ಮಾಡ್ತಾ ಇದ್ದೀರ ನೀವು ಮಾಡ್ತೀರಾ ವಿಷ್ಣು ಅಂತ ಹೇಳಿದ್ರೆ ಆಚಾರ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ತಾಕತ್ತಿದ್ಯಾ ಅವರು ಶಕ್ತರು ಮಾಡಿದ್ರು ನೀವು ನಾನು ಹಾಗೆ ಮಾಡ್ತೇನೆ ಅಂದ್ರೆ ಆಗುದಿಲ್ಲ ಇದ್ದಕ್ಕೆ ತಾಕತ್ತಿಲ್ಲ ಸುಮ್ಮನೆ ಕುಂದ್ರೆ ನಿಮ್ ಶರೀರಕ್ಕೆ ಎಷ್ಟು ಹೋಗ್ತೋ ಅಷ್ಟು ಮಾಡ್ತಾನೆ ಹೋಗ್ಬೇಕು ಅದಕ್ಕೆ ಬುದ್ಧ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ವಿಷ್ಣು ತೀರ್ಥ ಮಾಡಿರುವ ಸಂಸ್ಥೆ ಮಾತ್ರ ಕೊಡ್ಕೊಂಡು ಮಾಡಿದ್ರಂತ ಹೇಳಿದ್ರು ಅದು ಒಂದ್ಸಲ್ ಮದುವೆಗೆ ಹೋದ ತಕ್ಷಣ ಮತ್ಸೂರು ಆಗತ್ತೆ ಈಗ ಕಲ್ಲವರಿಗೂ ನಾನು ಒಂದ್ ಕೈ ಹೊರಗೆ ಬಿಡ್ತೇನೆ ಆಗುದಿಲ್ಲ ಅದು ಮಾಡಿದ್ರೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಶಕ್ತಿ ಇಷ್ಟೇ ಹಣ ಬರ ಎಷ್ಟು ಅಷ್ಟೇ ಮಾಡಿ ಏನ್ರಿ ಅದ್ ಕೇಳ್ತಾರೆ ನಾದಿ ಅಸ್ನ ತಸ್ತು ಪೂರ್ತಿ ಊಟ ಬಿಡ್ತಾರೆ ಏಕಾದ್ರಿ ಬಿಡ್ತೇನೆ ರಾಜ್ಯ ಬಿಡ್ತಾನೆ ನಿತ್ಯ ಉದಾಸ ಅಂತ ಮಾಡಿದ್ರೆ ಅವನಿಗೆ ಯೋಗ ಸಿದ್ಧಿ ಆಗುವುದಿಲ್ಲ ಅದ ಹಾಲು ಅನಸ್ಮತಃ ನಿಯಮೇಲ ಸ್ವಲ್ಪವೂ ಕೂಡ ಊಟವೇ ದಾನ ಮಾಡಲ್ಲ ಅಂತ ಇದ್ರೆ ಅವರಿಗೆ ದೇಹದಲ್ಲಿ ಪೋಷಣೆ ಇಲ್ಲ ಅಶಕ್ತತೆ ಬಂದು ಅವನು ದೇಹದಲ್ಲಿ ಅಶಕ್ತ ಮನಸ್ಸು ಅಶಕ್ತವಾಗಿ ದೇವರ ದಾನ ಮಾಡಲಿಕ್ಕಾಗ ಅತೀ ಅಷ್ಟತಸ್ತು ಊಟ ಮಾಡಿದ್ರೆ ಏನಾಗುತ್ತೆ ಜೀರ್ಣಾಗುತ್ತೆ ನಿದ್ರೆ ಬರುತ್ತೆ ಅಂತ ಹೇಳ್ಬೇಡಿ ಅದು ಮೊದಲು ಯಾಕಂದ್ರೆ ಜೀರ್ಣ ಆಗೋಲ್ಲ ಅದು ಒಂದು ನಿದ್ರೆ ಬರುತ್ತೆ ಅದಕ್ಕಿಂತ ಮೊದಲು ಆಗಿಲ್ಲ ಹೇಳುತ್ತೆ ಜೀರ್ಣವೇ ಆಗಲಿಲ್ಲ ಜೀರ್ಣ ಆಗಿಲ್ಲ ಅಂದ್ರೆ ಏನಾಗುತ್ತೆ ಜೀರ್ಣ ಆಗಿಲ್ಲ ಏನಾಗತ್ತೆ ರೋಗ ಬರುತ್ತೆ ಇಂದಹಾರ ಜೀರ್ಣ ಆಗಿಲ್ಲ ಅಂದ್ರೆ ರೋಗ ಬರುತ್ತೆ ರೋಗ ಅಂದ್ರೆ ಆಗೋದಿಲ್ಲ ನಿದ್ರೆ ಬರೋದೊಂದು ಗ್ಯಾರಂಟಿ ನಿದ್ರೆ ಬರೋದೊಂದು ಗ್ಯಾರಂಟಿ ರೋಗ ಬರೋದು ಗ್ಯಾರಂಟಿ ಎಲ್ಲೂ ಬರುತ್ತೆ ದೇಹ ರೋಗಗ್ರಸ್ತವಾಗಿ ದೇವರ ಧ್ಯಾನ ಮಾಡಲಿಕ್ಕೆ ಸಮರ್ಥವಾಗುವುದಿಲ್ಲ ನಿದ್ರೆ ಬರೋದೊಂದು ದೇಹ ಜಾಗ್ಯಕ್ಕೆ ಒಳಗಾಗಿರುತ್ತೆ ರೋಗದಿಂದ ಜಲವಾಗುತ್ತದೆ ಹಾಗಾಗಿ ಅದು ಆಗುವುದಿಲ್ಲ ನಟ ಅತಿಸ್ವಪ್ನಶೀಲ ಸ್ಥಿತ ಅಕ್ಕೇ ಕುಂಭಕೋಣದಂತೆ ನಿದ್ರೆ ಮಾಡ್ತಾ ಕುತ್ಕೊಂಡ್ರೆ ಅತಿಸ್ವಪ್ನಶೀಲ ಚಿಕ್ಕಬಿಟ್ಟು ನಿದ್ರೆ ಅಂಥವನಿಗೂ ಯೋಗ ಮಾಡಲಿಕ್ಕಾಗ ಅಥವಾ ಜಾಗೃತಿ ಹೋರೈವ ಯಾವ ನಿದ್ರೆ ಇಲ್ಲವೇ ಇಲ್ಲ ಏನ್ ಮಾಡಬೇಕು ನಿದ್ರೆಯೇ ಮಾಡುವುದೇ ಇಲ್ಲ ಎತ್ತರದಿಂದ ಇರೋದಂದ್ರೆ ಮನಸ್ಸು ಪ್ರಫುಲ್ಲವಾಗಿರುವುದಿಲ್ಲ ಅದಕ್ಕೆ ದಷ್ಟು ಕೊಡಬೇಕು ಅದ್ರ ಶಕ್ತಿ ಎಲ್ಲ ಹಾಸಾಗಿರುತ್ತೆ ಮತ್ತು ಅದೇನು ದೇವರು ಧ್ಯಾನ ಮಾಡುತ್ತೆ ಪ್ರಫುಲ್ಲವಾಗಿ ಆಗೋದಿಲ್ಲ ಹಾಗಾಗಿ ಎಲ್ಲವುದು ಯುಕ್ತಾಹಾರ ವಿಹಾರ ನಿದ್ರೆಯೂ ಮಾಡೋದು ಹ ಆಟವನ್ನು ಆಡೋದು ಎಷ್ಟು ಬೇಕೋ ಅಷ್ಟೇ ನಿನ್ನ ಶರೀರ ಜಾರಕ್ಕೆ ಮನಸ್ಸು ಶರೀರ ಒಗ್ಗುವ ರೀತಿಯಲ್ಲಿ ಎಲ್ಲವುದನ್ನ ಮಾಡ್ಕೋ ರೂಢಿಸಿಕೊಂಡು ಅಂತ ಕೃಷ್ಣ ಹೇಳ್ತಾನೆ ಮದ್ವಾಚಾರ ಓಡಿ ಬಂದು ಹೇಳ್ತಾರೆ ಹಾಗೆ ನನ್ನ ತಮ್ಮ ಮಾಡಿದ್ದೆಲ್ಲ ತಪ್ಪ ಅಥವಾ ಋಷಿಮನಿಗಳೆಲ್ಲ ಎಷ್ಟು ಕಡೆ ತನಕ್ಕೆ ನಿದ್ರಾ ಹಾರ ಬಿಟ್ಟು ಮಾಡಿದ್ದಾರೆ ಅದೆಲ್ಲ ತಲೆ ಇದ್ದಿದ್ದವ್ರ ಅವರೆಲ್ಲ ಅಂತ ಭಾವನೆ ಬಂದ್ಬಿಡುತ್ತೆ ಆದ್ರೆ ಅವರೆಲ್ಲ ನಿದ್ರಾ ಹಾರ ಬಿಟ್ಟು ಮಾಡಿದ್ದು ಅರ್ಥ ಅವ್ರಿಗೆಲ್ಲ ಢಂಗಿಯೋದು ಯಾಕಂದ್ರೆ ಅವ್ರಿಗೆ ಧ್ಯಾನ ಸಿದ್ಧ ಆಗುದನ್ನು ಕೃಷ್ಣನೇ ಹೇಳಿದ್ರು ಭಗವದ್ಗೀತೆಯಲ್ಲಿ ಹಾಗೆ ವಿಶ್ವ ಮಿತ್ರ ಆದ ಋಷಿಗಳೆಲ್ಲ ಮಾಡಿದಾರಲ್ಲ ಅದೆಲ್ಲ ಸುಮ್ಮನೆ ಅವರು ಯಾರು ನಿಜವಾಗಿ ಕೂಡ ಧ್ಯಾನ ಯೋಗ ಸಿದ್ಧ ಆಗಲಿ ಚಾನ್ಸೇ ಇಲ್ಲ ಅಷ್ಟು ನಿದ್ರೆ ಬಿಟ್ಟು ಮಾಡಿದ್ದಾರೆ ಊಟವೇ ಮಾಡಿಲ್ಲ ಸಾವಿರಾರ ಹಾಗಾಗಿ ಅವರು ನಿಜವಾಗಿ ಧ್ಯಾನ ಯೋಗ ಸಿದ್ಧಿಯಾಗಿಲ್ಲ ಕಷ್ಟದ ಪ್ರಕಾರ ಅಂತ ಅನ್ನಿಸ್ತದೆ ನಮಗೆ ಅದಕ್ಕೆ ಕಷ್ಟ ಮದ್ರಾಚಾರ ಓಡಿ ಬಂದು ಹೇಳಿಬಿಡ್ತಾರೆ ಏಳೆಲ್ಲದ್ರೆ ಕಷ್ಟ ಉಂಟ್ರೆ ಏನಂತ ನಿದ್ರಾಸರ ಭಯ ಶ್ವಾಸ ಚೇಷ್ಟ ಚಂದ್ರಾದಿವರ್ಧನ ಕೃತ್ಯಾಕ್ಷತ್ತು ಶಕ್ತೋಧ್ಯ ತಿ ಅಂತ ಯಾರು ಶಕ್ತನೋ ತಾಕತ್ತಿದೆಯೋ ಅವನು ನಿದ್ರೆ ಬಿಟ್ಟರೂ ಚಿಂತೆ ಇಲ್ಲ ಸರ್ವಾತ್ಮನ ನಿದ್ರೆ ಬಿಟ್ಟರೂ ಚಿಂತೆ ಇಲ್ಲ ಊಟ ಬಿಟ್ಟರೂ ಚಿಂತೆ ಇಲ್ಲ ಅವನಿಗೆ ಯಾವ ಭಯ ಶ್ವಾಸ ಮತ್ತೆ ಚೇಷ್ಟ ತಂತ್ರ ಎಲ್ಲವನ್ನು ಬಿಟ್ಟು ಅವನಿರ್ಬೋದು ಆರಾಮವಾಗಿ ಶಕ್ತನಾಗಿದ್ರೆ ಅವನ ಜ್ಞಾನದಲ್ಲಿ ಅವನಿಗೆ ಸಿದ್ಧ ಆಗುತ್ತೆ ಅಶಕ್ತನಾದ್ರೆ ಮಾತ್ರ ಅವನಿಗೆ ಮಾತ್ರ ಈ ಆಹಾರ ನಿಯಮ ನಿದ್ರಾ ನಿಯಮ ವ್ಯವ್ಯಹಾರ ನಿಯಮ ಶಕ್ತನಿಗಲ್ಲ ಶಕ್ತ ಏನ್ ಬಿಟ್ಟರು ಕೂಡ ಮಾನವಿಕ ಸಮರ್ಥ ನಾನು ಹೇಳಿದ್ದು ಶಕ್ತನ ವಿಷಯದಲ್ಲಿ ಅಲ್ಲ ಶತ್ರು ಮಾಡಿರಬಹುದು ಅಶಕ್ತರೇ ಜಾಸ್ತಿ ಇರೋದ್ರಿಂದಾಗಿ ಅಶಕ್ತರು ಹೀಗೆ ಆಹಾರ ನಿಯಮ ಅನ್ನಲ್ಲ ಅಳವಡಿಸ್ಕೊಳ್ಬೇಕು ಅಂತ ಭಗವಂತ ಹೇಳಿದ್ದಾರೆ ಅಂತ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಲ್ಲಿ ಸ್ವಪ್ನ ಅಂತ ಉಂಟು ಸ್ವಪ್ನ ಎಂಬ ಶಬ್ದಕ್ಕೆ ಶಾಸ್ತ್ರದಲ್ಲಿ ಈ ಸ್ವಪ್ನ ಸುಶುಪ್ತಿಗೆ ಒಂದೇ ಅರ್ಥ ಸುಶುಪ್ತಿ ಅಂದ್ರೆ ಸ್ವಪ್ನ ಆಗುತ್ತೆ ಸ್ವಪ್ನ ಅಂದ್ರೆ ಸುಶುಪ್ತಿ ಆಗುತ್ತೆ ಪರಸ್ಪರ ಒಂದು ಅರ್ಥ ಇನ್ನೊಂದು ಹೇಳ್ತಾರೆ ಸ್ವಪ್ನ ಎಂಬ ಶಬ್ದ ಸುಶುಪ್ತಿ ಎಂಬ ಅರ್ಥವನ್ನು ಕೊಡುತ್ತೆ ಸ್ವಪ್ನ ಅಂದ್ರೆ ಕನಸು ಈ ಅರ್ಥ ಕೊಡ್ತಕ್ಕಂಥ ಶಬ್ದ ಯಾವ ಅರ್ಥ ಕೊಡತ್ತೆ ಗಾದನಿದ್ರೆ ಎಂಬ ಅರ್ಥವನ್ನು ಕೊಡುತ್ತೆ ಸುಶುಕ್ತಿ ಎಂಬ ಸುಶುದ್ಧ ಎಂಬ ಶಬ್ದ ಸ್ವಪ್ನ ಎಂಬ ಕನಸು ಎಂಬ ಅರ್ಥವನ್ನು ಕೊಡುತ್ತೆ ಈಗ ಸ್ವಪ್ನ ಅಂತ ಕೃಷ್ಣ ಹೇಳಿದ್ರೆ ಇದಕ್ಕೆ ಅರ್ಥ ಏನು ಅತೀ ನಿದ್ರೆ ಮಾಡುವವನು ಆದರೆ ಅವನಿಗೆ ಯೋಗ ಸಿದ್ಧ ಆಗುವುದಿಲ್ಲ ನಿದ್ರೆ ಬಿಟ್ಟವನಿಗೂ ಆಗೋದ ಅತೀ ಊಟ ಮಾಡುವವನಿಗೂ ಆಗೋಲ್ಲ ಊಟ ಸರ್ವಾತ್ಮನ ಬಿಟ್ಟವನಿಗೂ ಆಗುವುದಿಲ್ಲ ಅವನವನ ಶರೀರಕ್ಕೆ ಒಗ್ಗುವ ರೀತಿಯಲ್ಲಿ ಎಲ್ಲವನ್ನ ಅಳವಡಿಸಿಕೊಂಡು ಏನ್ ಮಾಡಬೇಕು ಅಶಕ್ತನಾಗಿದ್ದರೆ ಮಾಡಬೇಕು ಶಕ್ತನಾಗಿದ್ದರೆ ಅವನು ಪೂರ್ತಿ ಆದರೆ ಬಿಟ್ಟರು ಕೂಡ ಚಿಂತೆ ಇಲ್ಲ ಅಂತ ಹೀಗೆ ವ್ಯವಸ್ಥೆ ಇದೆ ಅಂತ ಅಧಿಕಾರಿ ಬೇನೇನು ಹೇಳಿದ್ದು ಎಂಬುದನ್ನು ಕೃಷ್ಣ ಹೇಳ್ತಾನೆ ಯುಕ್ತಾಹಾರ ವಿಹಾರ ಯುಕ್ತ ಚೇಷ್ಟ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಯೋಗೋತಿ ದುಃಖ ಅಂದರೆ ಎಷ್ಟು ಆಹಾರ ವಿಹಾರ ನಿದ್ರೆ ನಾವು ಮಾಡಿದ್ರಿಂದಾಗಿ ಮನಸ್ಸಿಗೆ ದೇಹಕ್ಕೆ ಶ್ರಮಾದಿಗಳು ಆಗುವುದಿಲ್ಲ ನನ ನಮ್ಮ ಮನಸ್ಸು ಮತ್ತೆ ದೇಹ ಧ್ಯಾನ ಯೋಗಕ್ಕೆ ಒಗ್ಗಿಕೊಳ್ಳುತ್ತೋ ಆ ರೀತಿಯಲ್ಲಿ ಆಹಾರಾದಿ ನಿಯಮಗಳನ್ನು ಅಳವಡಿಸಿಕೊಳ್ಬೇಕು ಅಂಥವನಿಗೆ ಮಾತ್ರ ಯುಕ್ತ ಆಹಾರ ವಿಹಾರ ಯುಕ್ತ ಚೇತ ಕರ್ಮಸು ಯುಕ್ತ ಸ್ವಪ್ನಾವಸ್ಯ ಅವನಿಗೆ ಯುಕ್ತವಾದ ನಿದ್ರೆ ಯುಕ್ತವಾದ ಜಾಗರಣೆ ಯುಕ್ತವಾದ ವಿಹಾರ ಯುಕ್ತವಾದ ಆಹಾರ ಯುಕ್ತವಾದ ಕರ್ಮ ಯಾರು ಮಾಡ್ತಾನೋ ಅವನಿಗೆ ದುಃಖವನ್ನೇ ಪರಿಹಾರ ಮಾಡ್ತಕ್ಕಂತಹ ಅವರಿಗೆ ಯೋಗದ ಸಿದ್ಧಿ ಆಗತ್ತೆ ಅವನು ಅದನ್ನು ಯಶಸ್ವಿ ಆಗ್ತಾನೆ ಎಂಬ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾರೆ ಈಗ ಒಬ್ಬ ಅವನಿಗೆ ಧ್ಯಾನ ಯೋಗ ಕೈಗೂಡಿದೆ ಅವನು ಯಶಸ್ವಿಯಾಗಿದ್ದಾನೆ ಎಂಬುದನ್ನು ಹೇಗೆ ತಿಳ್ಕೊಳ್ಬೇಕು ಯೋಗ ಸಂಪೂರ್ತಿಯಿಂದ ಯೋಗ ಅವನಿಗೆ ಸಿದ್ಧಿಯಾಗಿದೆ ನಾವು ಹೇಳಿಕೋಬೇಕು ಬಾಹ್ಯ ಚಿನ್ನ ಏನು ಅದಕ್ಕೆ ಗುರುತು ಏನು ಒಬ್ಬ ಯೋಗ ಸಿದ್ಧರು ಪಡೆದಿದ್ದಾನೆ ಎಂಬುದಕ್ಕೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಯದಾ ವಿನಿಯತ ಚಿತ್ತಂ ಆತ್ಮನ್ನೀವ ಅವತಿಷ್ಠತೆ ನಿಸ್ಪ್ರಹ ಸರ್ವಕಾಮಿಪ್ಯ ಯುಕ್ತ ಇತ್ಯುತ್ಯತೆ ಉದಯ ಅಂತ ಅಂದರೆ ಯಾವಾಗ ವಿಶೇಷವಾಗಿ ವಿಷೇದ ಕಡೆಗೆ ನಮ್ಮ ಮನಸ್ಸು ಅದು ಹಿಂತಿರುಗಿ ನಮ್ಮ ಮನಸ್ಸು ವಿಷಯದ ಕಡೆಗೆ ವಿಶೇಷವಾಗಿ ನಮ್ಮ ನಿಯಂತ್ರಣದಲ್ಲಿ ಬಂದು ವಿಷಯದಿಂದ ಏನಾಗುತ್ತೆ ವಿಮುಖವಾಗಿರುತ್ತೆ ಅಂತಿಟ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅನುಭವ ಬರುತ್ತೆ ಸಹಜವಾದಿ ವಿಷಯದಿಂದ ಅದು ವಿನಿಯುತ್ತ ಆದರೆ ವಿಶೇಷವಾಗಿ ಹಿಂತಿರುಗಿ ಭಗವಂತನಲ್ಲೇ ಅನುಭವ ಇದ್ರೆ ಆಗ ನಿಮಗೆ ಧ್ಯಾನ ಯೋಗದಲ್ಲಿ ವ್ಯಾಯಿತ ಉಂಟಾ ಅಂದ್ಕೊಳ್ಬೋದು ಅಷ್ಟೇ ಅಲ್ಲ ಸರ್ವಕಾಮ ನಿಸ್ಪ್ರಹ ಯಾವುದೇ ಕಾವ್ಯ ಪದಾರ್ಥ ಅದರ ಬಗ್ಗೆ ಅವನಿಗೆ ಆಸೆ ಇರಬಾರ್ದು ಆಗಾಗ ಅವನು ಯೋಗ ಅವನಿಗೆ ಪೂರ್ತಿ ಆಯಿತು ಸಿದ್ಧಿ ಆಯಿತು ಅಂತ ಇಟ್ಕೊಳ್ಬೇಕು ಅಂತ ಹೀಗೆ ನಮ್ಮ ಅನುಭವದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಯೋಗ ಸಿದ್ಧಿ ಆಗಿದೆಯೋ ಇಲ್ವೋ ಎಂಬುದನ್ನು ಇಷ್ಟು ಹೇಳಿ ಕೃಷ್ಣ ಮುಂದೆ ಯೋಗಿ ಹೇಗಿರ್ತಾರೆ ಯೋಗಿಯ ಸ್ಥಿತಿ ಹೇಗಿರುತ್ತೆ ಅದನ್ನು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ ಅದನ್ನು ನಾಳೆ ನೋಡೋಣಂಥ ಇವತ್ತಿಗೆ ನಾನು ಉಪನ್ಯಾಸ ಮಾಡ್ತೇನೆ ಕೃಷ್ಣಾರ್ಥ